ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ಲಂಬೆ ಪುಣಚ ಸಮುದ್ರಮಥನ ರಹಸ್ಯಾರ್ಥದೊಡನೆ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ಮೊದಲಿಗೆ ಶಂಕರಾಚಾರ್ಯರ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಪದ ತಳಗಳಲ್ಲಿ ಶರಣಾಗುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದ ವೇದಾಂತ ವಾರಿದಿಗಳಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಚರಣಗಳಲ್ಲಿ ಶರಣಾಗುತ್ತಾ ಸಮುದ್ರ ಮಥನ ನೋಡೋಣ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ವೈ ಸುಬ್ಬರಾವ್ ಅಂತೇಳಿ ಅವರ ಹೆಸರು ಪೂರ್ವಾಶ್ರಮದ್ದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಿ ಕಾರ್ಯಾಲಯದಿಂದ ಪ್ರಕಟವಾಗ್ತಾ ಇದ್ದ ಪ್ರಕಾಶ ಮಾಸಪತ್ರಿಕೆಯಲ್ಲಿ ಈ ಪುಸ್ತಕದ ವಿಷಯಗಳನ್ನು ನೀತಿ ಕಥೆಯ ಮೂಲಕ ಲೇಖನಗಳನ್ನು ಪ್ರಕಟಿಸಿದರು ತರುವಾಯ ಲೇಖನಗಳನ್ನೆಲ್ಲ ಸಂಕಲಿಸಿ ಪುಸ್ತಕ ರೂಪದಲ್ಲಿ ಸಾವಿರದ ಒಂಬೈನೂರ ಮೊದಲನೇ ಬಾರಿಗೆ ಪ್ರಕಾಶನಗೊಂಡಿತು ಶ್ರೀ ಶ್ರೀಗಳು ಬರೆದಿದ್ದ ಈ ಚಿಕ್ಕ ಹೊತ್ತಿಗೆಯಲ್ಲಿ ಬಗೆ ಬಗೆಯ ನೀತಿಯ ಮತ್ತು ಅಧ್ಯಾತ್ಮ ವಿಷಯಗಳು ಅಡಕವಾಗಿದ್ದರಿಂದ ಬಹು ಜನಪ್ರಿಯವಾಗಿ ಮತ್ತೆ ಮತ್ತೆ ಮುದ್ರಣಗೊಂಡವು ಈಗ ಈ ಒಂದು ಉತ್ತಮ ಕೃತಿಯನ್ನು ನೋಡೋಣ ಸಮುದ್ರ ಮಥನ ಅಂತಕ್ಕ ರಹಸ್ಯ ಅರ್ಥದೊಡನೆ ಇದರಲ್ಲಿ ಸುಮಾರು ಹತ್ತು ಹನ್ನೊಂದು ಪ್ರಕರಣಗಳಿವೆ ತರಂಗಗಳು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಹೆಸರು ಹನ್ನೊಂದು ತರಂಗಗಳು ಮೇರು ಮೇರುಪರ್ವತದ ವರ್ಣನೆ ಎರಡನೇದು ಬ್ರಹ್ಮಸಭೆ ಮೂರನೇದು ಬ್ರಹ್ಮಾದಿಗಳ ಸ್ತೋತ್ರ ನಾಲ್ಕನೇದು ನಾರಾಯಣನ ಅಪ್ಪಣೆ ಐದನೇದು ಸಮುದ್ರವನ್ನು ಕಳೆದದ್ದು ಆರನೇದು ಕಾಮಧೇನು ಆದಿಗಳ ಉತ್ಪತ್ತಿ ಏಳು ಹಾಲಾಹಾಲ ಉತ್ಪತ್ತಿ ಎಂಟು ಅಮೃತದ ಉತ್ಪತ್ತಿ ಒಂಬತ್ತು ಮೋಹಿನಿಯ ಪ್ರಾದುರ್ಭಾವ ಹತ್ತು ದೇವಾಸುರರ ಯುದ್ಧ ಹನ್ನೊಂದು ಉಪ ಸಂಹಾರ ಅಂತೇಳಿ ಹೀಗೆ ಹನ್ನೊಂದು ತ ತರಂಗಗಳು ಶ್ರೀ ರುದ್ರಾಧ್ಯಾಯದ ಏಕಾದಶ ಅನ್ನವಹಗಳಂತೆಯೇ ಹನ್ನೊಂದು ಅನ್ನವಕಗಳಂತೆ ಇದು ಕೂಡ ಹನ್ನೊಂದು ತರಂಗಗಳಿಂದ ಕೂಡಿದೆ ಓಂ ಸಮುದ್ರ ಮಥನ ಒಂದನೇ ತರಂಗ ಮೇರು ಪರ್ವತದ ವರ್ಣನೆ ನಾರಾಯಣ ನಮಸ್ಕೃತ್ಯ ನರಂ ನರೋತ್ತಮೀಂ ಸರಸ್ವತೀಯ ಮುದೀರ ಶ್ರೀಮನ್ನಾರಾಯಣನನ್ನು ನರಶ್ರೇಷ್ಠನಾಥ ಅರ್ಜುನನನ್ನು ನಮಸ್ಕರಿಸಿ ಸರಸ್ವತಿ ಸರಸ್ವತೀದೇವಿಯನ್ನು ನಮಸ್ಕರಿಸಿ ಆ ಬಳಿಕ ಜಯ ಅಂಥೇಳಿ ಹೆಸರುಳ್ಳಂತಹ ಎಲ್ಲ ಧರ್ಮ ವಿಜಯವನ್ನು ಉಂಟು ಮಾಡತಕ್ಕ ಗ್ರಂಥಗಳು ಯಾವ್ಯಾವ ಇವೆಯೋ ಅವುಗಳನ್ನೆಲ್ಲ ಓದಬೇಕು ಹೇಳಬೇಕು ಅಂಥೇಳಿ ಹೇಳ್ತಾರೆ ಈ ಶ್ಲೋಕದ ಅರ್ಥ ಪರಮ ಪಾವನಾದ ನಾರಾಯಣ ಭಗವಂತನನ್ನು ನರ ಉತ್ತಮನಾದ ನರಋಷಿಯನ್ನು ತತ್ವಾರ್ಥಗಳನ್ನೆಲ್ಲ ಬೆಳಗಿ ತೋರಿಸುವ ಸರಸ್ವತೀ ದೇವಿಯನ್ನು ನಮಸ್ಕರಿಸಿ ಜಯ ಸಂಜಕವಾದ ಪುರಾಣ ಹೇಳತಕ್ಕದ್ದು ಎಂಬ ಅಭಿಯುಕ್ತ ವಚನವನ್ನು ಅನುಸರಿಸಿ ಈ ದಿವ್ಯಾಖ್ಯಾನವನ್ನು ಪ್ರಾರಂಭಿಸಿರುವೆನು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಭಕ್ತಿ ಶ್ರದ್ಧಾದಿಗಳಿಂದ ಕೂಡಿದ ಪ್ರಿಯ ಅನುಗ್ರಹಪೂರ್ವಕವಾಗಿ ಚಿತ್ತವಿಟ್ಟು ಆರಿಸಬೇಕು ಈಗಿನ ಕಾಲದಲ್ಲಿ ಹೊಸ ಹೊಸ ಕಾದಂಬರಿಗಳೆಂದು ಬರೆದು ಗುಡ್ಡದತ್ತಿರಾಶೆ ಹಾಕಿರುವ ಕಾವ್ಯ ಜಾಥಗಳ ಜೊತೆಗೆ ಈ ಹಳೆಯ ಪುರಾಣದ ಕಥೆ ಏಕೆ ಎಂದು ಯಾರೂ ಬೇಸರ ಪಡುವ ಕೆಲಸವಿಲ್ಲ ಏಕೆಂದರೆ ಪುರಾಣವೆಂಬ ಶಬ್ದವು ನೋಡುವುದಕ್ಕೆ ಹಳೆಯದಾಗಿದ್ದರೂ ಪುರಾಣಗಳಲ್ಲಿರುವ ಎಷ್ಟೋ ವಿಷಯಗಳು ನಮಗೆ ಹೊಸದಾಗಿಯೇ ಇರುವವು ಈಚೀಚೆಗೆ ಪುರಾಣಗಳನ್ನು ಹೇಳಿಸುವುದು ಓದಿಸುವುದು ಕಡಿಮೆ ಆಗುತ್ತಾ ಬಂದದ್ದಲ್ಲದೆ ಪಾಠಶಾಲೆಗಳಲ್ಲಿ ಪುರಾಣ ಪ್ರಧಾನವಾದ ಕಥೆಗಳುಳ್ಳ ಪಾಠಗಳು ವಿರಳವಾಗುತ್ತಾ ಬಂದಿರುವೆ ದೇಶ ದೇಶಾಂತಗಳ ಪ್ರಾಚೀನ ಚರಿತ್ರೆಯ ಪುಸ್ತಕಗಳನ್ನು ಓದಿ ನಿಜವಾಗಿ ಭೂಮಿಯಲ್ಲಿ ವಾಸ ಮಾಡಿಕೊಂಡಿದ್ದರೋ ಇಲ್ಲವೋ ಎಂದು ಸಂದೇಹಾಸ್ಪದವಾಗಿರುವಂಥವರ ಹೆಸರುಗಳನ್ನು ಕೂಡ ಕಂಠಪಾಠ ಮಾಡಿರುವ ನಮ್ಮ ಎಷ್ಟೋ ಜನ ಯುವಕರಿಗೆ ಅಂಬರೀಷ ಯೌವನಾಶ್ವ ನಹುಷ ಪೃಥು ಭರತ ಜನಕ ನಳ ಹರಿಶ್ಚಂದ್ರ ಯುಧಿಷ್ಠೀರಾಮ ಮುಂತಾದ ರಾಜರುಗಳ ರಾಜರ್ಷಿಗಳ ಹೆಸರುಗಳು ವಸಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಕಶ್ಯಪತ್ರಿ ಭಾರದ್ವಾಜ ಗೌತಮ ಮಹರ್ಷಿಗಳ ಬ್ರಹ್ಮರ್ಷಿಗಳ ಹೆಸರುಗಳು ಸ್ವಪ್ನದಲ್ಲಿ ಕೇಳಿದ ಹೆಸರುಗಳಾಗಿರುತ್ತವೆ ಆಗುತ್ತಿರುವವು ಈ ಹೆಸರುಗಳು ಕಲ್ಪಿತ ಪುರುಷರ ನಾಮಧೇಯವಾಗಿರಲಿ ನಿಜವಾಗಿದ್ದವರ ನಾಮಧೇಯವಾಗಿರಲಿ ಇವು ಪವಿತ್ರವಾದ ನಮ್ಮ ಭರತ ಖಂಡದ ಸಂಸ್ಕೃತಿಯನ್ನು ಮನಗಾಣಿಸುವ ಉಪಾಖ್ಯಾನಗಳಿಂದ ಒಳಗೂಡಿ ನಮ್ಮ ನಾಡಿಗಳನ್ನು ಉದ್ಬೋಧಗೊಳಿಸುವುದಕ್ಕೆ ತಕ್ಕ ಹೆಸರುಗಳು ಆಗಿರುವ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ ಪುರಾಣಗಳ ಕಥೆಗಳನ್ನು ನಾವು ಕೇಳಿ ಕೇಳಿ ಬೇಸರವಾಗಿರುವುದರಿಂದ ಇನ್ನೂ ನಮ್ಮ ಪುರಾಣಗಳನ್ನು ಕಟ್ಟಿರಿ ಎನ್ನುವ ಕಾಲವು ಹೋಗಿ ನಾವೂ ಒಂದಿಷ್ಟು ಕೇಳೋಣ ಈ ಪುರಾಣವನ್ನು ಒಂದಿಷ್ಟು ಬಿಚ್ಚಿರಿ ಎನ್ನುವ ಕಾಲವೂ ಬಂದಿದೆ ಇದು ಮಾತ್ರವೇ ಅಲ್ಲ ಪುರಾಣಗಳು ಹೊಸದಾಗಿ ಹುರುಪೇರಿಸಿ ಕೇಳುವುದಕ್ಕೆ ಉತ್ಸಾಹ ವೇರಿಸಿ ಕೇಳುವುದಕ್ಕೆ ತಕ್ಕ ಕಥೆಗಳೆಂಬುದಕ್ಕೆ ಮುಖ್ಯ ಕಾರಣವೊಂದುಂಟು ಅದೇನೆಂದರೆ ನೋಡುವುದಕ್ಕೆ ಕಲ್ಪಿತ ಕಥೆಗಳನ್ನು ಕಂಡರೂ ಸುಮ್ಮನೆ ಕಾಗಕ್ಕ ಗುಬ್ಬಕ್ಕನ ಕಥೆಗಳನ್ನು ಹೇಳಿ ಮುಗಿಸುವುದೇ ಪುರಾಣಗಳ ಉದ್ದೇಶವಲ್ಲ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೇತ್ ಬಿಭೇದ್ಯಲ್ಪಶ್ರುತಾ ದ್ವೇದೋ ಮಾಮಯಂ ಪ್ರಹರಿಷ್ಯತಿ ಇತಿಹಾಸಗಳಿಂದಲೂ ಪುರಾಣಗಳಿಂದಲೂ ವೇದಾರ್ಥವನ್ನು ವಿಸ್ ವಿಸ್ತರಿಸಿ ತಿಳಿಯಬೇಕಾಗಿರುವುದು ಸರಿಯಾಗಿ ಶ್ರವಣ ಮಾಡದಿರುವ ಕಂಡರೆ ವೇದವು ತನ್ನನ್ನು ನನ್ನನ್ನು ಈತನು ಎಲ್ಲಿ ತಿರುಚಿ ಹಾಕ್ತಾನೋ ಅಂತೇಳಿ ಹೆದರ್ತಾ ಇರ್ತದೆ ಇತಿಹಾಸ ಪುರಾಣಾದಿಗಳನ್ನು ತಿಳ್ಕೊಂಡು ಆಮೇಲೆ ವೇದಾರ್ಥವನ್ನು ಹೇಳಿ ಕೊರಡಬೇಕು ಅಂತೇಳಿ ಹೇಳ್ತಾರೆ ಇದರಿಂದ ವೇದಾರ್ಥವು ತಿರುಚಲ್ಪಡುವುದಿಲ್ಲ ಯಥಾರ್ಥವು ಹೇಳಲ್ಪಡ್ತದೆ ಅಂತೇಳಿ ದೊಡ್ಡವರು ಹೇಳ್ತಾರೆ ಪುರಾಣಗಳು ವೇದದ ಅಂತ ಯಾಕಂತ ಹೇಳಿದರೆ ಇತಿಹಾಸ ಪುರಾಣಗಳ ಮೂಲಕ ವೇದವನ್ನು ವಿಸ್ತರಿಸಬೇಕು ಅಂತೇಳಿ ವೇದಾರ್ಥವನ್ನು ಮಹಾಸಭೆಯಲ್ಲಿ ಅಂದರೆ ನಿಜವಾಗಿ ಪುರಾಣಗಳು ವೇದದ ವ್ಯಾಖ್ಯಾನಗಳಾಗಿದ್ದಾವೆ ಆಗಿವೆ ಮಹಾ ಮಹಾಸಭೆಯಲ್ಲಿ ಒಂದೊಂದು ವಿಷಯವನ್ನು ಕುರಿತು ವ್ಯಾಖ್ಯಾನ ಮಾಡುವಂಥವರು ಬೇಕಾದ ದೃಷ್ಟಾಂತಗಳು ಕಥೆಗಳು ಇಂತಹ ಉಪಾಯಗಳಿಂದ ಹೇಗೆ ಮನೋರಂಜಕವಾದ ಪರಿಯಲ್ಲಿ ವಿಷಯ ಪ್ರತಿಪಾದನೆಯನ್ನು ಮಾಡ್ತಾರೋ ಹಾಗೆ ಕೃಷ್ಣದೇವೋಪಾಯನ ವ್ಯಾಸರು ಪುರಾಣಾದಿಗಳ ರೂಪದಲ್ಲಿ ವೇದಾರ್ಥವನ್ನು ನಾನಾ ರೂಪದಲ್ಲಿ ವರ್ಣಿಸಿ ಉಪಕಾರವನ್ನು ಮಾಡಿದ್ದಾರೆ ವೇದವು ವರ್ಣಿಸಿರುವ ತತ್ವವು ಹೇಗೆ ಅನಾದಿ ಇರುತ್ತಿದ್ದರೂ ಈಗಲೂ ನಮಗೆ ಹೊಸದಾಗಿರುವುದು ಹಾಗೆ ಅದೇ ಅರ್ಥವನ್ನು ಹೇಳುವ ಪುರಾಣಗಳ ವಿಷಯವೂ ಹೊಸದೇ ನಿಜವಾಗಿ ನೋಡಿದರೆ ಪುರಾಣ ಪರಮಾತ್ಮನ ಹೆಸರು ಅಜೋ ನಿತ್ಯಶಾಶ್ವತ ಪುರಾಣಃ ಎಂಬ ವಚನದಲ್ಲಿ ಹೇಳಿರುವಂತೆ ಭಗವಂತನು ಎಂದೆಂದಿಗೂ ಪುರಾಣ ಪುರಾಪಿ ನವ ಏವ ಇತಿ ಪುರಾಣ ಪೂರ್ವದಲ್ಲಿಯೂ ಈಗಲೂ ಹೊಸಬನಾಗಿಯೇ ಇರುವವನು ಇರುವನು ಆದ ಕಾರಣ ಪರಮಾತ್ಮನಿಗೆ ಪುರಾಣ ಎಂದು ಹೆಸರು ಎಂದು ದೊಡ್ಡವರು ಹೇಳಿದ್ದಾರೆ ಹೀಗಿರುವುದರಿಂದ ಪುರಾಣ ಪುರುಷನಾದ ಪರಮಾತ್ಮನನ್ನು ವರ್ಣಿಸುವ ಪುರಾಣಗಳು ಅಂಥವೇ ಎಂಬಲ್ಲಿ ಸಂದೇಹವೇನು ಇರಲಿ ಆಸ್ತಿಕರಾಗಿರುವ ನಮ್ಮ ವಾಚಕರಿಗೆ ಈ ಅವತಾರಿಕೆಯೇ ಅವಶ್ಯಕವಿರುವುದಿಲ್ಲ ಆದರೂ ಈಗ ನಾನು ಪ್ರಸ್ತಾವಿಸಿರುವ ಆಖ್ಯಾನವು ಹಿಂದಿನ ಕಾಲದಲ್ಲಿ ಎಲ್ಲಿಯೂ ಆಯಿತೆಂದು ಸುಮ್ಮನೆ ಐತಿಹಾಸಿಕ ನೋಡುವುದಕ್ಕೆ ಬದಲು ಈಗಲೂ ನಡೆಯುತ್ತಿರುವ ನಮ್ಮ ನಮ್ಮ ಅನುಭವ ವಿಶೇಷಗಳಿಗೆ ಸಂಬಂಧಪಟ್ಟದ್ದನ್ನು ತಿಳಿಯಬೇಕೆಂದು ವಿಜ್ಞಾಪಿಸುವುದಕ್ಕಾಗಿ ಸ್ವಲ್ಪ ಭೂಮಿಕೆಯನ್ನು ರಚಿಸಬೇಕಾಯಿತು ಇನ್ನು ಈ ಪುಣ್ಯ ಕಥೆಯನ್ನು ಪ್ರಾರಂಭಿಸಿಬಿಡುತ್ತೇನೆ ದಯವಿಟ್ಟು ಲಾಲಿಸಬೇಕು ಈ ಕಥೆಯ ಸಂವಿಧಾನವನ್ನು ತಿಳಿಯಬೇಕೆಂಬವರು ಈ ಭೂಗೋಳದ ಅತ್ಯಂತ ಉತ್ತರ ಪ್ರದೇಶಗಳನ್ನು ಮನಸ್ಸಿನಲ್ಲಿ ಮೊದಲು ತಂದುಕೊಳ್ಳಬೇಕು ಆಮೇಲೆ ಬುದ್ಧಿಯನ್ನು ಇನ್ನು ಅದೇ ದಿಕ್ಕಿನಲ್ಲಿ ಹಾಯಿಸಿ ಹಾಯಿಸಿ ಇನ್ನಿಲ್ಲವೆನ್ನುವಷ್ಟು ಉತ್ತರ ಲೋಕವನ್ನು ಕಲ್ಪಿಸಿಕೊಳ್ಳಬೇಕು ಅಲ್ಲಿ ಲೋಕೋತ್ತಮವಾದ ಮೇರುಪರ್ವತವಿರುವುದೆಂದು ನಮ್ಮ ಪುರಾಣಗಳಲ್ಲಿ ವರ್ಣಿತವಾಗಿರುವುದು ಆ ಮೇರುಪರ್ವತು ಬಂಗಾರದ ಶಿಖರಗಳಿಂದ ಕೂಡಿರುವುದು ಆ ಶಿಖರಗಳ ಕಿರಣಗಳು ಸೂರ್ಯನ ಕಿರಣಗಳನ್ನು ಮಂಕುಗೊಳಿಸುವಂತಿರುವವು ಅಲ್ಲಿ ಎಲ್ಲಿ ನೋಡಿ ಎಲ್ಲೆಲ್ಲಿ ನೋಡಿದರೂ ಚಿನ್ನವೇ ನಮ್ಮಲ್ಲಿ ಎಷ್ಟೋ ಜನರು ಚಂದ್ರತೃಣ ಪರ್ವತವನ್ನು ನೋಡಿದ್ದಾರೆ ಇನ್ನು ಕೆಲವರು ಸಹ್ಯಾದ್ರನ್ನು ಕಂಡಿದ್ದಾರೆ ಮತ್ತು ಕೆಲವರು ಇನ್ನೂ ಕೆಲವು ಕುಲಾಚಾರಗಳನ್ನು ನೋಡಿದ್ದಾರೆ ಎಲ್ಲಿಯೋ ಕೆಲವರು ನಮ್ಮ ಭರತ ಖಂಡಕ್ಕೆ ಸುವಿಕ್ಷದವರಾಗಿರುವ ಹಿಮಾಲಯದ ಪರ್ವತವನ್ನು ಕಂಡಿದ್ದಾರೆ ಆದರೆ ಈಗ ನಾವು ವರ್ಣಿಸ ಹೊರಟಿರುವ ಮಹಾಪರ್ವತವಾದ ಮೇಲ್ಪರ್ವತಕ್ಕೆ ಇವುಗಳಲ್ಲಿ ಯಾವುದೊಂದನ್ನು ಸರಿ ಹೋಲಿಸುವುದಕ್ಕೆ ಇಲ್ಲ ಪೂರ್ವದಲ್ಲಿ ಗೋರೂಪಧಾರಳಾಗಿದ್ದ ಭೂದೇವಿಯಿಂದ ಹಾಲು ಕರೆಯುವಂತೆ ತಮ್ಮ ತಮಗೆ ಬೇಕಾದ ಸಾರ ಪದಾರ್ಥಗಳನ್ನು ಅವರವರು ಕರೆದುಕೊಳ್ಳುತ್ತಿರಲು ಪರ್ವತಗಳೆಲ್ಲ ತಮಗೆ ರಾಜನಾದ ಮೇರುವನ್ನು ತಮಗೆ ಬೇಕಾದ ವಸ್ತುಗಳನ್ನು ಕರೆದುಕೊಳ್ಳುವುದಕ್ಕೆ ನಿಯಮಿಸಿಕೊಡ ಹೇಳುತ್ತಾರೆ ಮೇರುಗಿರಿ ರಾಜನು ದೇವತಾತ್ಮನಾದ್ದರಿಂದ ಅತ್ಯಂತ ಸಾರತರವಾದ ವಸ್ತುಗಳೆಲ್ಲ ಆತನ ಮಹಿ ಬಹಿಷ್ ಶರೀರವಾದ ಈ ಮೇರುಪರ್ವತದಲ್ಲಿ ಕಂಡುಬರುವವು ಅತ್ಯುನ್ನತವಾದ ಶಿಖರಗಳು ಅತಿ ವಿಶಾರವಾದ ತಪ್ಪಲು ಅತಿ ಪ್ರಮಾಣವಾದ ವೃಕ್ಷತಾ ವೃಕ್ಷಲತಾ ಗುಲ್ಮಗಳು ಇವುಗಳ ತೇಜಸ್ಸನ್ನ ತೇಜಸ್ಸೆಲ್ಲ ಸೇರಿ ಅದು ಒಂದು ದೊಡ್ಡ ಪ್ರಕಾಶದ ರಾಶಿಯಾಗಿದೆ ಅಲ್ಲಿ ಎಲ್ಲೆಲ್ಲಿ ನೋಡಿದರೂ ಸುಶೀತಲವಾಗಿ ಸ್ಫಟಿಕವನ್ನು ಹಳೆಯುವ ಸ್ಫಟಿಕವನ್ನೇ ನಿಂದಿಸತಕ್ಕಂತಹ ಸ್ವಚ್ಛವಾದ ಜಲಪ್ರವಾಹದ ನದಿಗಳು ಆ ನದಿಗಳ ಪಕ್ಕಗಳಲ್ಲಿ ಬೆಳೆದು ಚಿಗುರು ಹೂವು ಹಣ್ಣುಗಳಿಂದ ಜಿಗಿ ಜಗಿಯುತ್ತಿರುವ ಕೊ ತೊನೆದಾಡುತ್ತಿರುವ ದೊಡ್ಡ ದೊಡ್ಡ ಫಲವೃಕ್ಷಗಳು ಆ ವೃಕ್ಷಗಳ ಕೊಂಬೆಗಳ ಮೇಲೆ ಕೂತು ಹಣ್ಣನ್ನು ಸವಿಯುತ್ತಾ ಕೇಳಿದವರು ಕಿವಿಗಿಂಪಾದ ಗಾನರಸವನ್ನು ಹೊಯ್ಯುತ್ತಿರುವ ಬಗೆ ಬಣ್ಣದ ರೇಖೆಗಳ ಮುದ್ದು ಹಕ್ಕಿಗಳು ಕಣ್ಮನಗಳನ್ನು ಅಲ್ಲಲ್ಲಿರುವ ವಿಶಾಲವಾದ ನವರತ್ನಮಯವಾದ ಕಲ್ಲು ಹಲಗೆಗಳಿಂದ ಬೇಕೆಂದು ಬೇಕಾದಷ್ಟು ಮಟ್ಟಿಗೆ ಮಾಡಿಟ್ಟಿರುವಂತೆ ತೋರುತ್ತಿರುವ ಉತ್ತಮ ಪ್ರದೇಶಗಳಲ್ಲಿ ಗಂಧರ್ವರು ಸಿದ್ಧರು ಚಾರಣರು ಗುಹ್ಯರು ಮುಂತಾದ ದೇವತೆಗಳು ಪುಷ್ಪಗಳ ಮೇಲೆ ಹಾದು ನದಿಗಳ ತೇವವನ್ನು ಸುಖವಾಗುವಷ್ಟು ತೆಗೆದುಕೊಂಡು ಮೆಲ್ಲ ಮೆಲ್ಲಗೆ ಬೀಸುತ್ತಿರುವ ವಾಯುವನ್ನು ಸೇವಿಸುತ್ತಾ ವಿಹರಿಸುತ್ತಿದ್ದಾರೆ ಇದಕ್ಕಿಂತ ಸ್ವಲ್ಪ ಉನ್ನತವಾದ ಪ್ರದೇಶದಲ್ಲಿರುವ ಗುಹೆಗಳಲ್ಲಿ ಮಹರ್ಷಿಗಳು ಜಿತಶ್ವಾಸರಾಗಿ ಅಂದರೆ ಪ್ರಾಣಾಯಾಮ ನಿರತರಾಗಿ ಉಸಿರನ್ನ ಗೆದ್ದವರಾಗಿ ನಾನಾ ವಿಧವಾದ ಆಸನಗಳನ್ನು ಹಾಕಿಕೊಂಡು ತಮ್ಮ ಇಷ್ಟ ದೇವತೆಯಲ್ಲಿ ನೆಟ್ಟಚಿತ್ತವುಳ್ಳುವವರಾಗಿ ಚಿತ್ರಗಳಲ್ಲಿ ಬರೆದ ಗೊಂಬೆಗಳಂತೆ ನಿಶ್ಚಲರಾಗಿ ಧ್ಯಾನ ಮಾಡುತ್ತಾ ಇದ್ದಾರೆ ಆ ಪ್ರದೇಶದ ಗಾಳಿ ಬೀಸಿದರೆ ಸಾಕು ಮನುಷ್ಯನ ರಜೋಗುಣವೆಲ್ಲ ನೀಗೇ ಸತ್ವವು ಉಕ್ಕಿ ಇರುತ್ತದೆ ಪ್ರಪಂಚದ ಸಾಮಾನ್ಯ ವಿಚಾರಗಳು ಅಲ್ಲಿರುವವರ ಮನಸ್ಸಿಗೆ ಬರುವಂತೆಯೇ ಇರುವುದಿಲ್ಲ ಅಧರ್ಮವೇ ಹೆಚ್ಚಾಗಿರುವ ತಾಮಸ ಪ್ರಾಣಿಗಳಿಗಂತೂ ಅಲ್ಲಿ ಪ್ರವೇಶವೇ ಇಲ್ಲ ಯಾಕೆಂದರೆ ಪರ್ವತದ ಮೇಲುಗಡೆ ಎಷ್ಟು ರಮಣೀಯವಾಗಿ ಆಹ್ಲಾದಕರವಾಗಿ ಚಿತ್ತವನ್ನು ಪ್ರವೇಶಗೊಳಿಸುವಂತಹ ಸಾತ್ವಿಕ ಸನ್ನಿವೇಶವು ಇರುತ್ತಿರುವುದು ಅದಕ್ಕಿಂತಲೂ ಹೆಚ್ಚಾಗಿ ಅದರ ಕೆಳಗಡೆಯಲ್ಲಿ ಭಯಂಕರವಾದ ನೋಟುಗಳು ಸಂದೃಢವಾಗಿರುವ ಆ ಪ್ರದೇಶವೆಲ್ಲ ಬಹಳ ಮಟ್ಟಿಗೆ ಹಿಮರಾಶಿಯಿಂದ ಕೂಡಿರುವುದು ಆ ಚಳಿಯಲ್ಲಿ ಹೋಗುವುದಕ್ಕೆ ಎಂಥ ದಿಟ್ಟರಾದರೂ ಹಿಂತೆಗೆಯುವಂತಿರುವುದು ಈ ಶೀತ ಪ್ರದೇಶದ ಸುತ್ತಲೂ ಮಹಾಮರುಭೂಮಿಯಂತಹ ಬಯಲಿರುವುದು ಅದರ ಸುತ್ತಲೂ ಹಾವು ಚೇಳು ಹುಲಿ ಕರಡಿ ಸಿಮ್ಮ ಮದ್ದಾನೆ ಮುಂತಾದ ಪ್ರಾಣಿಗಳಿಂದಲೂ ಭೂತ ಪ್ರೇತಾದಿಗಳಿಂದಲೂ ನಿಬಿಡವಾಗಿರುವ ಕಗ್ಗಾಡಿ ಇರುವುದು ಆ ಪ್ರದೇಶದಲ್ಲಿ ಯಾವಾಗಲೂ ಹಗಲು ರಾತ್ರಿಗಳ ವ್ಯತ್ಯಾಸವೇ ಕಾಣದಂತೆ ಕಗ್ಗತ್ತಲೆಯೇ ಕವಿದಿರುವುದರಿಂದ ಎಂಥ ಕೆಚ್ಚು ದೇವರಿಗೂ ಎ ದೇವಿಡಾಡವನ್ನು ಪಡೆದುಕೊಳ್ಳುವಂತಿರುತ್ತದೆ ಅದರ ತಪ್ಪಲು ಪ್ರದೇಶ ಮನುಷ್ಯ ಮಾತ್ರಕ ಪ್ರವೇಶವಿಲ್ಲದೆ ಈ ಭಯಂಕರ ಸನ್ನಿವೇಶವು ಹೊರಗೆ ಇರುವಂತೆ ಮಾಡಿ ಒಳಗೆ ಅತಿ ಸೌಮ್ಯವಾಗಿ ಶಾಂತವಾಗಿ ನಿಷ್ಕಾಮರಿಗೂ ಕೂಡ ಸ್ಪೃಹಣೀಯವಾಗಿರುವಂತಹ ರಮಣೀಯತಾ ವಿಶೇಷವನ್ನು ಸೃಷ್ಟಿಸಿರುವುದರಲ್ಲಿ ಭಗವಂತನಿಗೆ ಏನು ಉದ್ದೇಶವಿದ್ದಿರಬಹುದು ಅಂತ ಪ್ರಶ್ನೆ ಮಾಡ್ತಾರೆ ಸ್ವಾಮೀಜಿಯವರು ಇದು ಮೇರುಪರ್ವತದ ಒಂದು ಪ್ರಕರಣ ಎರಡನೇ ತರಂಗ ಬ್ರಹ್ಮಸಭೆ ಪೂರ್ವತರಂಗದಲ್ಲಿ ವರ್ಣಿತವಾಗಿರುವ ಮೇರು ಪರ್ವ ಪರ್ವತದ ಶಿಖರಗಳಲ್ಲೆಲ್ಲ ಅತ್ಯುನ್ನತವಾದದ್ದೆನಿಸಿಕೊಂಡು ಸ್ವರ್ಗವನ್ನು ಕೂಡ ಮುಟ್ಟಿಕೊಂಡಿರುವ ಶುಭತರವಾದ ಕೋಡುಗಲ್ಲು ಒಂದು ಉಂಟು ಮೇರುಪರ್ವತ ಶಿಖರಗಳಲ್ಲಿ ಉನ್ನತವಾದದ್ದು ಇದು ಲೋಕದಲ್ಲಿರುವ ಬಂಗಾರವನ್ನೆಲ್ಲ ಕಾಸಿ ಪುಟವಿಟ್ಟು ಇಟ್ಟಿಗೆಗಳನ್ನು ಮಾಡಿ ಕಟ್ಟಿರುವ ಕೋಟೆಯು ಎಂಬಂತೆ ತಳಗುಟ್ಟುತ್ತಾ ಚಿತ್ರವಿಚಿತ್ರವಾದ ನಕಾಶೆಯ ಕೆಲಸಗಳಿಂದ ಪರ್ವತದ ಕೆಳಗಡೆ ಇರುವಾ ಸಾಧಾರಣವಾದ ದೇವತೆಗಳಿಗಾಗಲಿ ಋಷಿಗಳಿಗಾಗಲಿ ಅಗಮ್ಯವಾಗಿರುವ ಇದರ ತಲೆಯ ಮೇಲೆ ಪ್ರಕೃತ ಕಥಾ ಸಂದರ್ಭಕ್ಕೆ ಅವತಾರಿಕೆಯಾದ ಬ್ರಹ್ಮಸಭೆಯು ನಡೆದಿತ್ತು ಪ್ರಿಯವಾಚಕರೇ ಈ ಭೂಮಿಯ ಒಂದು ಮೂಲೆಯಲ್ಲಿ ನೂರನೇ ಅಂಶವನ್ನು ಆಳುವ ರಾಜರು ಸಭೆಯನ್ನು ಪ್ರವೇಶಿಸುವುದೇ ನಮ್ಮಂತಹ ಸಾಮಾನ್ಯರಿಗೆ ಅಶಕ್ಯವಾಗಿ ಕಾಣುತ್ತಾ ಇದೆ ವಿದ್ಯೆಯಿಂದಲೋ ವಿತ್ತದಿಂದಲೋ ಪರೋಪಕಾರದಿಂದಲೋ ಅಥವಾ ಮತ್ತೆ ಯಾವ ಕಾರಣದಿಂದಲೋ ಪ್ರಖ್ಯಾತಿಯನ್ನು ಪಡೆದು ಆಯಾ ರಾಜರುಗಳ ಕೃಪೆಗೆ ಪಾತ್ರರಾಗಿರುವವರಿಗೆ ಅಲ್ಲದೆ ಇತರರಿಗೆ ಇಂಥ ಸಣ್ಣ ಸಭೆಗಳ ಪ್ರವೇಶವೇ ಪ್ರಯಾಸ ಸಾಧ್ಯವಾಗಿರುವಲ್ಲಿ ಅಂದರೆ ಕಷ್ಟ ಸಾಧ್ಯವಾಗಿರುವಲ್ಲಿ ಈಗ ನಾವು ಹೇಳುತ್ತಿರುವಂತಹ ಬ್ರಹ್ಮಸಭೆಯ ವಿಷಯವನ್ನು ಹೇಳತಕ್ಕದ್ದಾದರೂ ಏನೇನು ಬಹುಕಾಲದವರಿಗೆ ನಿಯಮದಿಂದ ತಪಸ್ಸು ಮಾಡಿದಂತಹ ನಾರದಾದಿ ಮಹರ್ಷಿಗಳಿಗೆ ಆ ಸವಿಯ ಗೋಚರವಾಗುವುದಲ್ಲದೆ ಮಿಕ್ಕವರಿಗೆ ಕಣ್ಣಿಗೆ ಬೀಳುವುದಿಲ್ಲ ಮಹಾಭಾರತದಲ್ಲಿ ನಾರದರೆ ಧರ್ಮರಾಯನಿಗೆ ಆ ಸಭೆಯ ವರ್ಣನೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಿರುವರು ಅದರ ಮೇಲಿಂದ ನಮಗೆ ತಿಳಿಯಬರುವುದೇನೆಂದರೆ ಬ್ರಹ್ಮಸಭೆಯು ಪರಮಾತ್ಮ ಸಂಕಲ್ಪ ಮಾತ್ರದಿಂದ ಸ್ಪೃ ಸೃಷ್ಟವಾಗಿರುವ ದಿವ್ಯ ಸಭೆಯಾದ್ದರಿಂದ ಅದು ಇಂಥ ರೂಪವಾಗಿರುವುದನ್ನು ನಿರ್ಣಯಿಸಿ ಹೇಳುವುದೇ ಅಶಕ್ಯವಾಗಿರುವುದು ಏಕೆಂದರೆ ಅದು ಕ್ಷಣ ಮಾತ್ರದಿಂದ ಬೇರೊಂದು ವಿಲಕ್ಷಣ ಸ್ವರೂಪವನ್ನು ಕೈಗೆತ್ತಿಕೊಳ್ಳುತ್ತಿರುವುದು ಹೀಗಿರುವುದರಿಂದ ಅದು ಇಷ್ಟು ಪರಿಮಾಣದಿಂದಾಗಲಿ ಇಂಥ ಪರಿ ರೂಪವುಳ್ಳದಿಂದಾಗಲಿ ನಾವು ಹಿಂದಿನ ನೋಡಿರುವ ಇಂಥ ಸಭೆ ಹಾಗೆ ಇರುವುದರಿಂದಾಗಲಿ ಮತ್ತೊಬ್ಬರಿಗೆ ಮನದಟ್ಟಾಗುವಂತೆ ವರ್ಣಿಸುವುದು ಹೇಗೆ ಆ ಸಭೆಯಲ್ಲಿ ಅತಿ ಶೀತವೂ ಇಲ್ಲ ಅತಿ ಉಷ್ಣವೂ ಇಲ್ಲ ಹಸಿವು ಬಾಯಾರಿಕೆಗಳೂ ಇಲ್ಲ ಥಳಥಳನೆ ಹೊಳಗುತ್ತಾ ಸಾಧಾರಣರ ಕಣ್ಣಿಗೆ ಮಂಜನ್ನುಂಟು ಮಾಡುತ್ತಿರುವ ರತ್ನಗಳಿಂದ ಶೋಭಿತವಾಗಿ ವಿಸ್ತಾರವಾಗಿ ಎಲ್ಲಿಯೂ ಕಂಬಗಳೇ ಇಲ್ಲದೆ ಸೂರ್ಯ ಚಂದ್ರಾಗ್ನಿಗಳನ್ನೂ ಮೀರಿದ ಮಹಾತೇಜಸ್ಸಿನಿಂದ ಪ್ರಕಾಶಿಸ್ತಾ ಇದೆ ದೇವಮಾಯಾ ಸಹಿತನಾದ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ಆ ಸಭೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಒಪ್ಪುತ್ತಿರಲು ಆತನನ್ನು ದಕ್ಷನು ಪ್ರಚೇತಸನು ಕುಲಹನು ಮರೀಚಿ ಕಶ್ಯಪನು ಭೃಗು ಅತ್ರಿ ವಸಿಷ್ಠನು ಗೌತಮನು ಅಂಗಿರಸ್ಸು ಕುಲಸ್ತ್ಯನು ಕ್ರತು ಇವೇ ಮೊದಲಾದವರು ಓಲಗಿಸುತ್ತಿರುವರು ಅಂದರೆ ಓಲಗಿಸುತ್ತಿದ್ದಾರೆ ನಿಜವಾಗಿ ಬ್ರಹ್ಮನು ತಾನೊಬ್ಬನೇ ಇರುತ್ತಿದ್ದರೂ ಅವನ ಸಂಕಲ್ಪ ಮಾತ್ರದಿಂದ ಪೃಥಿವ್ಯಾಧಿ ಪಂಚಭೂತಗಳು ಶಬ್ದ ಸ್ಪರ್ಶಾದಿ ಪಂಚಗುಣಗಳು ಪ್ರಪಚಕ್ಕೆ ಕಾರಣವಾಗಿರುವ ಪ್ರಕೃತಿ ವಿಕೃತಿಗಳು ಇವೆಲ್ಲವೂ ತಾನೇ ಆಗಿ ಶೋಭಿಸುತ್ತಿರುವನು ಆ ಸಭೆಯಲ್ಲಿ ವೇದಗಳು ವೇದಾಂಗಗಳು ಉಪಾಂಗಗಳು ಶಾಸ್ತ್ರಗಳು ಪುರಾಣಗಳು ಕಾವ್ಯ ನಾಟಕಾದಿಗಳು ಪುರುಷಾರ್ಥಗಳು ಸಾಧನಗಳು ಶಿಲ್ಪಾದಿ ವಿದ್ಯೆಗಳು ಇವೆಲ್ಲ ಮೂರ್ತಿಮಂತಗಳಾಗಿ ಬಂದು ಬ್ರಹ್ಮನನ್ನು ಸೇವಿಸ್ತಾ ಆ ದಿನದ ಈ ದಿನದ ಸಭೆಯಲ್ಲಿ ಅಗಸ್ತ್ಯರು ಮಾರ್ಕಂಡೇಯರು ಜಮದಜ್ಞಿಗಳು ಭಾರದ್ವಾಜರು ಸೋಮವರ್ತರು ಚವನರು ದೂರ್ವಾಸರು ಇವರೇ ಮುಂತಾದ ಋಷಿಗಳು ನೆರೆದಿದ್ದಾರೆ ನವಗೃಹ ದೇವತೆಗಳು ಗಂಧರುವರು ಅಪ್ಸರರು ಕಿನ್ನಣರು ಕಿಂಪುರುಷರು ಇವರೇ ಮುಂತಾದವರು ಸೇರಿದ್ದಾರೆ ಇಂದ್ರ ಅಗ್ನಿ ಯಮ ಮುಂತಾದ ಅಷ್ಟದಿ ಪಾಲಕರು ಬಂದಿದ್ದಾರೆ ವಸು ರುದ್ರ ಆದಿತ್ಯ ಪಿತೃ ಮರುತ್ವಗಳು ಇವರೆಲ್ಲರೂ ಕೂಡಿದ್ದಾರೆ ಯಕ್ಷ ಸುಪರ್ಣರು ನಾಗರು ಇವರೇ ಮುಂತಾದವರು ಬಂದು ಉಸಿರನ್ನು ಗಟ್ಟಿಯಾಗಿ ಬಿಟ್ಟರೆ ಎಲ್ಲಿ ಸಭೆಯ ಕಾರ್ಯಕ್ಕೆ ಭಂಗ ಬಂದಿತೋ ಎಲ್ಲಿ ತಮಗೆ ಯಾರ ಅಮೋಘವಾದ ವಾಣಿಯು ಕೇಳದೆ ಹೋದೀತೋ ಎಂದು ಭಯಭಕ್ತಿಯಿಂದ ಕೂಡಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಇನ್ನೂ ಕೆಲವರು ಅತಿ ದೂರದಲ್ಲಿ ವಿನೀತರಾಗಿ ನಿಂತಿದ್ದಾರೆ ಮೊಟ್ಟ ಮೊದಲು ಬ್ರಹ್ಮನೇ ಮಾತಾಡೋದಕ್ಕೆ ಮನಸ್ಸು ಮಾಡಿದ ಆತನು ಎಂದಿನಂತೆ ಇಂದ್ರಾದಿ ಲೋಕಪಾಲಕರ ಯೋಗಕ್ಷೇಮವನ್ನು ವಿಚಾರಿಸೋಕ್ಕೆ ಪ್ರಾರಂಭಿಸಿ ಮುಖವು ಸಪ್ಪಗಿದ್ದ ಇಂದ್ರನನ್ನು ನೋಡಿ ಎಲೆಯ ದೇವೇಂದ್ರನೇ ಬಹುಶ್ರಮದಿಂದ ಮಾತ್ರವೇ ಸಾಧ್ಯವಾಗುವ ಶತಕ್ರತುಗಳನ್ನು ಶ್ರದ್ಧೆಯಿಂದ ಆಚರಿಸಿ ನೂರು ಯಾಗಗಳನ್ನು ಅಶ್ವಮೇಧಿ ಯಾಗಗಳನ್ನು ಶ್ರದ್ಧೆಯಿಂದ ಆಚರಿಸಿ ಆಚರಿಸಿ ಕ್ರತು ಅಂದರೆ ಯಾಗ ಅಶ್ವಮೇಧಿ ಯಾಗ ಇಲ್ಲಿ ಆ ಪುಣ್ಯಕ್ಕೆ ಫಲವಾಗಿ ಭೋಗದಲ್ಲಿ ಇಂದ್ರನೆಂದು ಲೋಕವಿಧುತವಾಗಿರುವ ಸುಖ ಸ್ಥಾನ ವಿಶೇಷವನ್ನು ಪಡೆದಿರುವ ನಿನಗೆ ಕ್ಷೇಮವೇ ಸ್ವರ್ಗ ಲೋಕದಲ್ಲಿರುವವರಿಗೆ ಸುಖ ಸಾಮಗ್ರಿಗಳಿಗೆ ಏನೂ ಕೊರತೆಯಿಲ್ಲ ದುಃಖ ಸಾಮಗ್ರಿಗಳು ಒಂದೂ ಇಲ್ಲ ಹೀಗಿರುವಲ್ಲಿ ನಿಮಗೆ ಸುಖವೇ ಎಂದು ಕೇಳುವುದೇ ಅನವಶ್ಯ ಆದರೂ ನಿಮ್ಮಲ್ಲಿರುವ ಅತಿಶಯವಾದ ಪ್ರೇಮದಿಂದ ನಿಮ್ಮಗಳಿಗೆ ಯಾವ ಬಾಧೆಯೂ ಇಲ್ಲದಿರಬೇಕೆಂಬ ಕುತೂಹಲ ಹೆಚ್ಚಾಗಿ ಈ ಪ್ರಶ್ನೆಯನ್ನು ಹಾಕಿರುವೆನೆಂದು ತಿಳಿಯುವ ಐರಾವತದ ಮೇಲೆ ಕುಳಿತು ನಂದನ ಮನದಲ್ಲಿ ಮಾಡುತ್ತಾ ಗಂಧರ್ವಾದಿಗಳು ಗಾನವನ್ನು ಕೇಳುತ್ತಾ ಅಪ್ಸರ ನೃತ್ಯಗಳನ್ನು ಅವಲೋಕಿಸುತ್ತಾ ಮನಬಂದಂತೆ ಆನಂದ ಪಡುತ್ತಿರುವ ಅಸಪರಿವಾರನಾದ ನಿನಗೆ ಕ್ಷೇಮವಷ್ಟೇ ಈ ದಿನ ನಿನ್ನ ಮುಖದ ಕಾಂತಿ ವಿಶೇಷದಲ್ಲಿ ಒಂದು ಕಳೆ ಕಡಿಮೆ ಒಂದು ಕಳೆ ಕಡಿಮೆ ಆದಂತಿದೆ ಕೇವಲ ನನ್ನ ಕಲ್ಪನೆಯು ಮಾತ್ರವೋ ಇಲ್ಲದಿದ್ದರೆ ಅದಕ್ಕೆ ವಿಶೇಷವಾದ ಕಾರಣವೇನಾದರೂ ಉಂಟು ನಿರ್ಭೀತಿಯಿಂದ ಹೇಳು ಅಂತೇಳಿ ಬ್ರಹ್ಮ ದೇವೇಂದ್ರನನ್ನು ಪ್ರಶ್ನೆ ಮಾಡ್ತಾನೆ ಸುರಪತಿಯನ್ನು ಆಗ ಇಂದ್ರನು ವಿಜ್ಞಾಪಿಸಿಕೊಂಡ ಏನೆಂದರೆ ದೇವದೇವನೇ ನಿನ್ನ ಅನುಗ್ರಹದಿಂದ ನಮಗೆ ಯಾವ ಕೊರತೆಯೂ ಇರಲಿಲ್ಲ ಈಗ ಸ್ವಯಂಕೃತ ಅಪರಾಧದಿಂದ ಉಂಟಾಗುವ ಅನನುಕೂಲಗಳನ್ನು ತಿಳಿಸುವುದಕ್ಕೆ ಮನಸ್ಸಿನಲ್ಲಿ ಹಿಂದೂ ಮುಂದು ಯೋಚಿಸುವಂತಹ ಆಗಿತ್ತಾದರೂ ಅಪ್ಪಣೆಯಾಗಿರುವುದರಿಂದ ದಿವ್ಯ ಸನ್ನಿಧಿಯಲ್ಲಿ ಒಂದಾನೊಂದು ದಿನ ನಾನು ನಿನ್ನ ಅನುಗ್ರಹದಿಂದ ಸಂಪ್ರಾಪ್ತವಾದ ಅತುಲೈಶ್ವರ್ಯವನ್ನು ಅನುಭವಿಸುತ್ತಾ ವಿಹರಿಸುತ್ತಿದ್ದೆ ಅಲ್ಲಿಗೆ ಶ್ರೀ ಶಂಕರಾಂಶದಿಂದ ಅವತರಿಸಿರುವ ದೂರ್ವಾಸರು ಸ್ವೇಚ್ಛೆಯಿಂದ ಕಂಡ ತಿರುಗುತ್ತಾ ವ್ಯಾವಹಾರಿಕರ ಕಣ್ಣಿಗೆ ಉನ್ಮತ್ತರಂತೆ ತೋರುವ ಆಚರಣೆಯನ್ನು ಹೊರಗೆ ಮಾಡಿಕೊಂಡು ಸಂಚಾರ ಕ್ರಮದಿಂದ ದಯಮಾಡಿಸಿದರು ಅದೇನು ದೈವಮಾಯಿಯೋ ಆ ನನಗೆ ಆ ಮಹಾತ್ಮರ ಸಂದರ್ಶನದಿಂದ ಆಗಬೇಕಾಗಿದ್ದ ಮಹಾಲಾಭಕ್ಕೆ ಪ್ರತಿಯಾಗಿ ನನ್ನ ನಿರುಪಾ ನಿರುಪಮಾನವಾದ ಐಶ್ವರ್ಯಕ್ಕೆ ಹಾನಿಯೊದಗುವ ಸಂಭವ ಉಂಟಾಯಿತು ಐರಾವತದ ಮೇಲೆ ಕುಳಿತು ಅಟ್ಟಹಾಸನೆ ಮೆರೆಯುತ್ತಾ ಅವರನ್ನು ಕಂಡರೂ ಮಾತನಾಡಿಸಿ ಹೋಗುತ್ತಿದ್ದ ನನ್ನ ಮೇಲೆ ಆ ಋಷಿವರಿಯರು ಪರಮಾನುಗ್ರಹ ಮಾಡಿ ತಾವು ತಂದಿದ್ದ ಸಂತಾನ ವೃಕ್ಷದ ಹೂಗಳಿಂದ ಮಾಡಿದ್ದ ದಿವ್ಯ ಸುಗಂಧಯುಕ್ತವಾದ ಮಾಲಿಕೆಯನ್ನು ನನ್ನ ಕಡೆಗೆ ಎಸೆದರು ಅದು ಸಾಕ್ಷಾತ್ ದೇವಿಯ ಪ್ರಸಾದವಾಗಿದ್ದರೂ ಪ್ರಮಾದದಿಂದ ನಾನು ಅದನ್ನು ಪಟ್ಟದ ಚೌದಂತದ ಮೇಲಕ್ಕೆ ಎಸೆದೆ ಈಶ್ವರ ಸಂಕಲ್ಪದಿಂದ ಮುಂದೆ ಹೇಗೆ ನಡೆಯಬೇಕು ಅದಕ್ಕೆ ಅನುಸಾರವಾಗಿ ಎಲ್ಲರೂ ಸೂತ್ರದ ಗೊಂಬೆಗಳಂತೆ ಕುಣಿಯುವರು ಎಂಬುದು ನಿಜ ಏಕೆಂದರೆ ಆ ಆನೆಯು ತನಗಿಂತಲೂ ಮದಿಸಿದ್ದ ನನ್ನನ್ನು ನೋಡಿ ಧಿಕ್ಕರಿಸುತ್ತದೆಯೋ ಎಂಬಂತೆ ವಾಸನೆಯಿಂದ ಭ್ರಮರಗಳು ಮುತ್ತುತ್ತಿದ್ದ ಆ ಸಂತಾನ ಮಾಲಿಕೆಯನ್ನು ಸೊಂಡಲಿನಿಂದ ಸೆಳೆದುಕೊಂಡು ಮೂಸೆ ನೋಡಿ ಈಗ ಇಂದ್ರನ ಐಶ್ವರ್ಯದಲ್ಲಿ ಏನೂ ಸಾರವಿಲ್ಲ ಎಂದು ಜನರಿಗೆ ತಿಳಿಸುವ ಪರಿಯಿಂದ ಕೆಳಕ್ಕೆ ಹಾಕಿಬಿಟ್ಟಿತು ಬ್ರಾಹ್ಮಣರಾಗಿಯೂ ಋಷಿಗಳಾಗಿಯೂ ಮಹಾತಪಸ್ಸುಗಳಾಗಿಯೂ ಮಹೇಶ್ವರನ ಅಪರಾಧತಾರರಾಗಿಯೂ ಇರುವ ಆ ಮಹಾತ್ಮನನ್ನು ಆದರಾತಿಶಯದಿಂದ ಪೂಜಿಸುವುದಕ್ಕೆ ಬದಲು ಅವರು ಅನುಗ್ರಹವಿಟ್ಟುಕೊಟ್ಟ ಪ್ರಸಾದವನ್ನು ತಿರಸ್ಕರಿಸಿದ ಪರಮಪಾಪಿಯಾದ ನನಗೆ ಶ್ರೀದೇವಿಯು ಹೇಗೆ ಒಲಿಯುವಳು ಹೇಗೆ ತಾನೇ ಒಲಿಯುವಳು ಕೂಡಲೇ ಆ ದೂರ್ವಾಸರು ಮಹಾಕೋಪದಿಂದ ಕಣ್ಣುಗಳನ್ನು ಕೆಂಡದಂತೆ ಕೆಂಪಗೆ ಮಾಡಿಕೊಂಡು ಛೀ ಭ್ರಷ್ಟ ದೇವಬ್ರಾಹ್ಮಣ ಪರಾಮುಖನಾದ ನಿನ್ನ ಐಶ್ವರ್ಯವೆಲ್ಲವೂ ಹಾಳಾಗಲಿ ಎಂದು ಶಾಪವನ್ನು ಕೊಟ್ಟುಬಿಟ್ಟರು ಸರ್ವಲೋಕ ಪಿತಾಮಹನಿ ನನ್ನ ಅಹಂಕಾರಕ್ಕೆ ತಕ್ಕ ಶಿಕ್ಷೆಯನ್ನು ನನಗೆ ಮಾಡಿದ ಆ ಮಹಾತ್ಮರ ಮೇಲೆ ನಾನು ಯಾವ ದೂರನೂ ಹೇಳುವುದಕ್ಕೆ ಕಾರಣವಿಲ್ಲ ಲೋಕಸ್ಥಿತಿಯನ್ನು ಕಾಪಾಡುವುದಕ್ಕೆಂದು ಭಗವಂತನಿಂದ ನಿಯಮಿತರಾಗಿರುವ ಅಧಿಕಾರ ಪುರುಷರ ಕೋಪ ತಾಪಗಳು ಕೂಡ ನಮ್ಮಂತಹ ಜೀವರ ಕರ್ಮಕ್ಕ ಕರ್ಮಕ್ಕೆ ಅನುಗುಣವಾಗಿಯೇ ಕಾಣಿಸಿಕೊಳ್ಳುವವೆಂದು ಬಲ್ಲವರು ಹೇಳ್ತಾರೆ ಆದರೆ ನನ್ನನ್ನು ನಂಬಿಕೊಂಡಿದ್ದ ಕೋಟ್ಯನು ಕೋಟಿ ಕೋಟ್ಯಾನು ಕೋಟಿ ದೇವತೆಗಳಿಗೆಲ್ಲ ಈಗ ನನ್ನ ಅಪರಾಧದಿಂದ ಉಂಟಾಗಿರುವ ನೋಡಿ ನನಗೆ ತುಂಬ ವ್ಯಸನವಾಗ್ತದೆ ದುಃಖವಾಗ್ತದೆ ನಾನು ಎಷ್ಟು ಬಗೆಯಿಂದ ಬೇಡಿಕೊಂಡರೂ ಪ್ರಸನ್ನರಾಗದೆ ಆ ಮಹನೀಯರು ಎಲೆ ಮದಾಂಧನೇ ನಿನ್ನ ತಪ್ಪಿಗೆ ತಕ್ಕ ನೀನು ಅನುಭವಿಸಲೇಬೇಕು ಗೌತಮ ವಸಿಷ್ಠ ಮುಂತಾದ ದಯಾಮಯರಾದ ಋಷಿಗಳು ನಿನ್ನನ್ನು ಹೊಗಳೆ ಹೊಗಳೇ ಅಟ್ಟಕ್ಕೇರಿಸಿ ಬಿಟ್ಟಿದ್ದಾರೆ ಆದ್ದರಿಂದಲೇ ಅಲ್ಲವೇ ನನ್ನನ್ನು ತಿರಸ್ಕರಿಸಿದೆ ಈಗ ಅಹಂಕಾರದ ಫಲವನ್ನು ಅನುಭವಿಸಿ ಪರಿಶುದ್ಧನಾದ ಹೊರತು ನೀನು ಮತ್ತೆ ಎಂದಿಗೂ ಸ್ವರ್ಗದ ಸುಖಕ್ಕೆ ಭಾಗಿಯಾಗಲಾರೆ ಎಂದು ಹೇಳಿ ಹೊರಟು ಹೋದರು ಅಂದಿನಿಂದ ಲೋಕವೆಲ್ಲ ಹಾಳು ಸುರಿಯುತ್ತಿರುವುದು ಎಲ್ಲಿಯೂ ಗಿಡಗಳಿಲ್ಲ ಬಳ್ಳಿಗಳಿಲ್ಲ ಧಾನ್ಯವಿಲ್ಲ ದವಸವಿಲ್ಲ ಜನಗಳು ಯಜ್ಞ ಅಗಾದಿಗಳನ್ನು ಮಾಡುವುದಿಲ್ಲ ಜಪ ತಪಗಳು ಮಾಯವಾದವು ಬಯಲಾದವು ಜನಗಳಲ್ಲಿ ಸತ್ತು ಕಾಮ ಕಡಿಮೆಯಾಗಿಬಿಟ್ಟಿದ್ದು ಅವರಿಗೆ ಆಸೆ ಸಿಟ್ಟು ಜೀವನದನ ಮುಂತಾದವು ಹೆಚ್ಚಿಬಿಟ್ಟಿವೆ ಬಲ ಶೌರ್ಯ ಅದುಗಳು ಕುಗ್ಗಿ ಹೋಗಿವೆ ಇಂಥ ಸಮಯವನ್ನು ಕಾದುಕೊಂಡಿದ್ದ ದೈತ್ಯರು ದಾನವರು ಲೋಭಾದಿಗಳಿಂದ ಪ್ರೇರಿತರಾಗಿ ದೇವತೆಗಳ ಮೇಲೆ ದೇವತೆಗಳ ಮೇಲೆ ಬಿದ್ದು ಎಲ್ಲರನ್ನೂ ಜಯಿಸಿ ಬಿಟ್ಟಿದ್ದಾರೆ ಹೆಚ್ಚು ಹೇಳುವುದೇನು ನಮಗೆಲ್ಲ ಸ್ವರ್ಗವಾಸಿಗಳು ಎಂಬ ಸಂಕೇತನ ಆಮವಿರುವುದೇ ಹೊರತು ಸುಖವೆಂಬುದು ಸ್ವಪ್ನದಲ್ಲಿಯೂ ಇಲ್ಲದಂತಾಗಿದೆ ಇನ್ನು ಮುಂದೆ ಯಾವ ರೀತಿಯಲ್ಲಿ ನಡೆಯಬೇಕೋ ಅದನ್ನು ನಿರ್ಣಯ ಮಾಡುವುದಕ್ಕೆ ನೀನೊಬ್ಬನೇ ಸಮರ್ಥನು ಅಂತೇಳಿ ಆರ್ಥಸ್ವರದಿಂದ ಕೇಳಿಕೊಡುತ್ತಾನೆ ಬ್ರಹ್ಮನು ಕ್ಷಣ ಹೊತ್ತು ಧ್ಯಾನಿಸಿ ಕೊನೆಗೆ ದೈವ ಬಲವು ಯಾವ ಪುರುಷ ಸಹಾಯ ಮಾಡಲಾರದು ದೈವ ಬಲವೊಂದು ಇದ್ದರೆ ಎಲ್ಲ ಸಹಾಯ ಸಂಪತ್ತು ಬಂದೊದಗುವುದು ಅಂತೇಳಿ ನಿರ್ಣಯಿಸಿ ಎಲೆಯ ದೇವತೆಗಳಿರ ಭಯ ಪಡಬೇಡಿ ದೇವದೇವನಾಗಿಯೂ ಜಗತ್ತಿನ ಸುಸ್ಥಿತಿಗೆ ಕಾರಣನಾಗಿರುವ ಶ್ರೀ ಮಹಾವಿಷ್ಣುವಿಗೆ ಶರಣು ಆತನೇ ಈ ಕಾಲದಲ್ಲಿ ನಮಗೆ ಶರಣ್ಯನು ಅಂತೇಳಿ ಹೇಳ್ತಾ ಸಮಾಧಾನಗೊಳಿಸುತ್ತಾ ಪರಮಾತ್ಮನನ್ನೇ ಸ್ತೋತ್ರ ಮಾಡಲು ಆರಂಭಿಸಿದರು ಇನ್ನು ಮೂರನೇ ತರಂಗ ಬ್ರಹ್ಮಾದಿಗಳ ಸ್ತೋತ್ರ ಈ ಕಥೆ ಈಗಲೂ ನಡೆಯುತ್ತಿರುವ ಅನುಭವ ವಿಶೇಷಗಳಿಗೆ ಸಂಬಂಧಪಟ್ಟದ್ದೆಂದು ಮೊದಲು ಹೇಳಿ ಎಂದಿನಂತೆ ದೇವತೆಗಳು ಅಸುರರು ಮೇರವಿರುವಂತಹ ಬ್ರಹ್ಮಸಭೆಯೆಂದು ವರ್ಣಿಸುತ್ತಿರುವುದನ್ನು ಕಂಡು ವಾಚಕರಲ್ಲಿ ಕೆಲವರಿಗೆ ಇಂಥ ಕಥೆಗೂ ನಮ್ಮ ಅನುಭವಕ್ಕೂ ಯಾವಾಗ ಸಂಬಂಧವಿದ್ದೀತಿ ಎಂಬ ಯೋಚನೆ ಹುಟ್ಟಿರಬಹುದು ಅಂಥವರ ಕುತೂಹಲ ನಿವೃತ್ತಿಗಾಗಲಿ ನಾಲ್ಕು ಮಾತುಗಳನ್ನು ಹೇಳಿ ಕಥೆಯನ್ನು ಆಮೇಲೆ ಮುಂದಕ್ಕೆ ಸಾಗಿಸ್ತೇವೆ ಅಂತೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಪ್ರಪಂಚದಲ್ಲಿ ಸ್ಪಷ್ಟವಾಗಿರುವ ಪ್ರಪಂಚದಲ್ಲಿ ಸ್ಪಷ್ಟವ ಸೃಷ್ಟವಾಗಿರ್ತಕ್ಕಂಥ ಅನೇಕ ಜನ್ಮಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಅನೇಕ ಜನ್ಮಗಳಲ್ಲಿ ನಮ್ಮ ಮಾನವ ಜನ್ಮವೇ ಅತಿಶಯವಾದದ್ದೆಂದು ನಮ್ಮೆಲ್ಲರಿಗೂ ತಿಳಿದಿರುವುದಷ್ಟೇ ಮನುಷ್ಯ ಜನ್ಮದ ಈ ಹೆಚ್ಚಿಗೆಗೆ ಮನುಷ್ಯನ ಶರೀರ ರಚನೆಯೊಂದು ಮುಖ್ಯ ಕಾರಣ ಪ್ರಪಂಚದಲ್ಲಿ ನಾನಾ ಬಗೆಯ ಪ್ರಾಣಿಗಳಿರುವವು ಅವುಗಳ ಶರೀರದಲ್ಲಿ ಒಂದೊಂದು ಅನಿತರ ಸಾಧಾರಣವಾದ ವೈಚಿತ್ರ್ಯವು ಕಂಡುಬರುತ್ತದೆ ಆದರೆ ಮನುಷ್ಯನಿಗಿರುವಂತೆ ಎಲ್ಲ ವಿಧದಲ್ಲಿಯೂ ಪರಿಪೂರ್ಣವಾಗಿರುವ ಶರೀರವು ಯಾವ ಪ್ರಾಣಿಗೂ ಇರುವುದಿಲ್ಲ ಮೊದಲನೇದಾಗಿ ನೋಡಿ ಮನುಷ್ಯನಂತೆ ಎರಡು ಕಾಲುಗಳ ಮೇಲೆ ನೆಟ್ಟಗೆ ನಿಂತು ವ್ಯವಹಾರ ಮಾಡುವ ಪ್ರಾಣಿ ಕೆಲವು ಕಬ್ಬಿಗಳು ಮನುಷ್ಯನಂತೆ ತುಸು ಹೆಚ್ಚು ಕಡಿಮೆ ನೆಟ್ಟಗೆ ನಿಂತುಕೊಳ್ಳುವುದು ನಿಜ ಆದರೆ ಈ ಅಲ್ಪಸ್ವಲ್ಪ ವ್ಯತ್ಯಾಸದಿಂದಲೇ ಅವು ವಾಹನ ಎನಿಸಿಕೊಂಡಿವೆ ನರನಲ್ಲ ವಾಹನ ಅಂತೇಳಿ ನಿಜವಾಗಿ ನೋಡಿದರೆ ನರನಿಗೆ ವಾಹನ ಹೇಗೆ ಸಮನ ಕೆಲವು ಪ್ರಾಣಿಗಳು ಗೂಡು ಕಟ್ಟುವುದೇ ಒಂತಹ ಸಾಮಗ್ರಿಗಳನ್ನು ಏರ್ಪಡಿಸಿಕೊಂಡಿವೆ ಮತ್ತು ಕೆಲವು ದೇಹ ಸೌಂದರ್ಯವನ್ನು ಪಡೆದಿವೆ ಕೆಲವು ಜಾಣದಿಂದ ಒಂದೆರಡು ಕಾರ್ಯವನ್ನು ಮಾಡುವ ದೇಹೇಂದ್ರಿಯನ್ನು ಪಡೆದಿವೆ ಆದರೆ ಪಶುಗಳಿಗಿರುವ ಒಂದೊಂದು ಅನುಕೂಲವೂ ಮನುಷ್ಯನಲ್ಲಿ ಸೇರಿದೆ ಮನುಷ್ಯನನು ತನ್ನ ಕರ ಚರಣಾದಿಗಳಿಂದ ತನಗೆ ಬೇಕು ಬೇಕಾದಂತೆ ಆಯುಧಗಳನ್ನು ಸಾಮಗ್ರಿಗಳನ್ನು ಏರ್ಪಡಿಸಿಕೊಂಡು ಪ್ರವಚವನ್ನೆಲ್ಲ ಜಯಿಸಿ ಬಿಟ್ಟಿದ್ದಾನೆ ವಾಯು ಆಕಾಶ ಎಂಬ ಪಂಚಭೂತಗಳಿಗೂ ವಶವಾಗಿವೆ ಭೂಮಿಯಲ್ಲೆಲ್ಲ ಗಾಡಿ ಬೈಸಿಕಲ್ ರೈಲು ಮೋಟಾರ್ ಮುಂತಾದ ಸಾಧನಗಳನ್ನು ಸಂಚರಿಸ್ತಾನೆ ನೀರ ಹಡಗು ಜಹಜುಗಳಿಂದ ಸಂಚರಿಸ್ತಾನೆ ಗಡುತರವಾದ ಗಣಿಗಳನ್ನು ಅಗೆದು ಚಿನ್ನವನ್ನು ಆಳವಾದ ಸಮುದ್ರವನ್ನು ಮುಳುಗಿ ಮುತ್ತು ರತ್ನಗಳನ್ನು ತರ್ತಾನೆ ಎತ್ತರವಾದ ಬೆಟ್ಟಗಳನ್ನು ಇರ್ತಾನೆ ಗಾಳಿ ಮಳೆಗಳನ್ನು ಲೆಕ್ಕಿಸಲು ವಿಮಾನದಲ್ಲಿ ಕುಳಿತು ಆಕಾಶದಲ್ಲಿ ಸಂಚರಿಸ್ತಾನೆ ಇವನು ಕಟ್ಟಿರುವ ರಸ್ತೆ ಸೇತುವೆ ಕಟ್ಟಡಗಳು ಮುಂತಾದವುಗಳನ್ನು ನೋಡಿ ಪಶು ಪಕ್ಷಿಗಳು ಸರ್ಕಸ್ ಮುಂತಾದ ಇವನಿಗೆ ಅವು ವಿನೋದ ಉಪಕರಣಗಳಾಗ್ತವೆ ಪ್ರಾಣಿಗಳು ಇನ್ನು ಸ್ಥಾವರಗಳಾದ ಗಿಡಮರಗಳಂತೂ ಇವನ ಕಾಲ ಕಸುವಿಂದ ಹೇಳಬೇಕಾದದ್ದೇ ಇಲ್ಲ ಹೀಗೆ ಪ್ರಪಂಚಕ್ಕೆ ಮೇರು ಹೇಗೋ ಶರೀರ ಪ್ರಪಂಚಕ್ಕೆ ಮನುಷ್ಯನ ಶರೀರವೂ ಆಗಿದೆ ಶ್ರೇಷ್ಠವಾದದ್ದು ಅಂತೇಳಿ ಇಂಥ ಶರೀರವೆಂಬ ಸುತ್ತಲೂ ದೇವತೆಗಳು ಹಸುರರು ಆಗಾಗ್ಗೆ ಹೊಡೆದಾಡ್ತಿರ್ತಾರೆ ಮನುಷ್ಯನ ಇಂದ್ರಿಯಗಳು ನೋಡಿ ಶರೀರವನ್ನು ಮೇರು ಬರುತ್ತ ಅಥವಾ ಮೇರು ಬರುತ್ತವನ್ನು ಅದರ ಸುತ್ತಲೂ ಮನುಷ್ಯನ ಇಂದ್ರಿಯಗಳು ಎರಡು ಬಗೆಯ ವಾಸನೆಗಳಿಂದ ಕೂಡಿರುತ್ತವೆ ಮನುಷ್ಯನಿಗೆ ಹಿತವಾದ ಶಾಸ್ತ್ರೋಕ್ತವಾದ ಕಾರ್ಯಗಳನ್ನು ಮಾಡುವ ವಾಸನೆ ಒಂದು ಸದ್ಯಕ್ಕೆ ತನಗೂ ಒಪ್ಪಿತವಾಗಿ ಕೊನೆಗೆ ತನಗೆ ಕೀಳನ್ನೇ ಮಾಡುವ ಕಾರ್ಯಗಳನ್ನು ಮಾಡುವುದಕ್ಕೆ ತೌಕಿಸತಕ್ಕಂಥ ವಾಸನೆ ಅದು ಇನ್ನೊಂದು ಶುಭವಾಸನೆಯಿಂದ ಕೂಡಿದ ಇಂದ್ರಿಯಗಳೇ ದೇವತೆಗಳು ಮನುಷ್ಯನಿಗೆ ಆಗಾಗ ಪುಣ್ಯ ವಾಸನೆಯು ತೋರಿಕೊಳ್ಳುತ್ತದೆ ಅಂಥ ಕಾಲದಲ್ಲಿ ಈ ಮೂರು ದಿನದ ಬಾಳಿನಲ್ಲಿ ಪ್ರಯೋಜನವಿಲ್ಲ ಇಂಥ ಬಾಳನ್ನು ನೆಚ್ಚಿ ಶಾಶ್ವತವಾದ ಆನಂದವನ್ನು ಕಳೆದುಕೊಳ್ಳಬಾರದು ಹುಟ್ಟಿದ್ದಕ್ಕೆ ಸಾರ್ಥಕವಾಗಿ ಏನಾದರೂ ಶಾಶ್ವತವಾದ ಪುಣ್ಯ ಕಾರ್ಯವನ್ನು ಎನಿಸಿಕಬೇಕು ಅಂತೇಳಿ ತೋರ್ತದೆ ಇದೇ ದೇವತೆಗಳ ದೇವತೆಗಳ ಜಯ ಅಂದರೆ ಇದೆ ಮತ್ತು ಕೆಲವು ವೇಳೆಗಳಲ್ಲಿ ಶರೀರದಲ್ಲಿ ಬಲವಿರುವಾಗ ಸಿಕ್ಕಿದ ವಿಷಯಗಳನ್ನು ಅನುಭವಿಸಿ ಸುಖ ಪಡದೆ ಕೈಯಲ್ಲಿ ಬಿದ್ದ ಅಮೃತವನ್ನು ಚೆಲ್ಲಿ ಬಿಡಬಹುದು ಹೆಚ್ಚೆ ಇದು ಸರಿಯಲ್ಲ ನಾಳೆ ಯಾರೋ ನಾವು ಯಾರೋ ಆದ್ದರಿಂದ ಇಂದು ಉಂಡದ್ದೇ ನಮ್ಮದು ಇಂದು ಹುಟ್ಟದ್ದೇ ನಮ್ಮದು ತಿಂದು ಕುಳಿದ ಆನಂದದಿಂದ ಇರೋಣ ಅಂತೇಳಿ ತೋರ್ತದೆ ಇದೇ ಅಸುರರ ಜಯ ಹೀಗೆ ಹೋರಾಡುತ್ತಿರುವ ದೇವಾಸುರ ಯುದ್ಧದಲ್ಲಿ ಶುಭವಾಸನೆಯ ದೇವತೆಗಳಿಗೆ ಒಡೆಯನಾದ ಜೀವನೇ ಇಂದ್ರನು ಶುಭವಾಸನೆಯ ದೇವತೆಗಳಿಗೆ ಒಡೆಯನಾದ ಜೀವ ಯಾರಿದ್ದಾನೋ ಅವನು ಇಂದ್ರ ಅಶುಭ ಅಸುರರಿಗೆ ಒಡೆಯನಾದ ಜೀವನಿ ಅಸುರಪತಿಯಾದ ವಿರೋಚನ ಅಥವಾ ಮತ್ತು ಅವನು ಆಗಿಬಿಡ್ತಾನೆ ನೋಡಿ ಜೀವನಿಗೆ ಈ ಶರೀರದಲ್ಲಿ ಇಂದ್ರಭೋಗವೇ ಇದೆ ಧರ್ಮಕ್ಕೆ ವಿರೋಧವಿಲ್ಲದಂತೆ ಆಗಾಗ್ಗೆ ವಿಷಯಗಳನ್ನು ಅನುಭವಿಸಿದರೆ ಈ ಪ್ರಪಂಚವು ಕಾಮಧೇನೂ ಕೇಳಿದ್ದನ್ನು ಕೊಡುವುದಿಲ್ವೇ ನಮಗೆ ಯಾವ ಸುಖಕ್ಕೂ ಇಲ್ಲಿ ಕಡಿಮೆಯಿಲ್ಲ ಕೇಳಿದ ಸುಖವನ್ನು ಸೂರ್ಯಗೊಳ್ಳುವುದಕ್ಕೆ ಈ ಪ್ರಪಂಚವು ಸಿದ್ಧವಾಗಿದೆ ಹೀಗಿದ್ರು ನಾವು ಅಸುರರಾಗಿ ಸ್ವಾರ್ಥ ಬುದ್ಧಿಯಿಂದ ಒಬ್ಬರನ್ನು ಒಬ್ಬರೊಡನೆ ಒಬ್ಬರು ಹೊಡೆದಾಡುತ್ತಾ ಇದೇ ಪ್ರಪಂಚವನ್ನು ನರಕವನ್ನಾಗಿ ಮಾಡಿದ್ದೇವೆ ಮಾಡ್ತೇವೆ ಭರತ ಕಣ್ಣದಲ್ಲಿ ಎಲ್ಲೆಲ್ಲಿ ನೋಡಿದರೂ ಪುಷ್ಟಿಕರವಾದ ಹಾಲನ್ನು ಕರೆಯುತ್ತಾ ಜನಗಳನ್ನು ಸಾಕುತ್ತಿದ್ದ ಗೋವುಗಳು ಈಗ ಮಾಯವಾಗಿ ಮನೆಯಲ್ಲಿ ಮಕ್ಕಳ ಹಾಲಿಗೂ ಪರದೇಶಿಯಿಂದ ಬರುವ ಡಬ್ಬಿಯ ಹಾಲಿನ ನಿರೀಕ್ಷಣೆಯಾಗಿರುವುದಕ್ಕೆ ಜನರ ಸ್ವಾರ್ಥ ಬುದ್ಧಿಯಲ್ಲದೆ ಮತ್ತೇನು ಕಾರಣ ಪ್ಯಾಕೆಟ್ ಹಾಲು ಇಂತಹ ಉದಾಹರಣೆಗಳನ್ನು ಅಥವಾ ಡಬ್ಬಿ ಹಾಲಿನ ಪೌಡರು ಇಂತಹ ಉದಾಹರಣೆಗಳನ್ನು ಮಿಕ್ಕ ದೇಶಗಳಿಗೂ ಕೊಡಬಹುದು ಅಲ್ಲಿಯೂ ಸ್ವಾರ್ಥ ಬುದ್ಧಿಯಿಂದ ಜನರು ಹಾಳಾಗುತ್ತಿದ್ದಾರೆ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಜನರು ಅಸುರ ಸಂಪತ್ತನ್ನು ಆಸುರ ಸಂಪತ್ತನ್ನು ಪುರುಷಾರ್ಥವೆಂದೇ ಭ್ರಮಿಸಿ ದೀಪಕ್ಕೆ ಬೀಳುವ ಪತಂಗದ ಹುಳುಗಳಂತೆ ತಮ್ಮ ನಾಶಕ್ಕೆ ತಾವೇ ಕಾರಣರಾಗ್ತಿದ್ದಾರೆ ಇರಲಿ ಮೇಲೆ ಹೇಳಿದಂತೆ ಮನುಷ್ಯನ ಇಷ್ಟಪಟ್ಟರೆ ಅವನಿಗೆ ಹೊರಗೆ ಕಾಮಧೇನವೇ ಕಾಣ್ತದೆ ಒಳಗೆ ಕಲ್ಪವೃಕ್ಷವೇ ಇರ್ತದೆ ಮನುಷ್ಯನಲ್ಲಿ ದೇವರು ದಯೆಯಿಂದ ಇಟ್ಟಿರುವ ಮನಸ್ಸಿಗಿಂತ ಬೇರೆ ಕಲ್ಪವೃಕ್ಷ ಉಂಟೆ ಈತನು ಏನು ಕಲ್ಪಿಸಿಕೊಂಡರೆ ಅದು ಕೂಡಲೇ ಸಿದ್ಧವಾಗಿ ಬಿಡುವುದಲ್ಲ ಹೊರಗಿನ ವಿಷಯಗಳಿಗೆ ಒಂದು ವೇಡೆ ಕೊರತೆ ಬಂದರೂ ಒಳಗಿನ ಶುಭ ಕಲ್ಪನೆಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಈ ಕಲ್ಪವೃಕ್ಷವು ಕೊಡುವ ವರಗಳನ್ನು ಏಕೆ ಇದು ಮನುಷ್ಯನ ಆಸುರಭಾವದಿಂದಲೇ ಇಲ್ಲವಾಗಿದೆ ಇವನು ದೇವೇಂದ್ರನಂತೆ ವಿಷಯಭೋಗದಿಂದ ಮತ್ತನಾಗಿದ್ದಾನೆ ಮನಸ್ಸು ಚಿತ್ತ ಬುದ್ಧಿಅಹಂಕಾರ ಎಂಬ ಚೌದಂತಗಳುಳ್ಳ ನಾಲ್ಕು ದಂತಗಳೂ ಮನಸ್ಸು ಚಿತ್ತ ಬುದ್ಧಿಅಂಕಾರ ಉಳ್ಳ ಅಂತಃಕರಣವೆಂಬ ಐರಾವತ ಅದರ ಮೇಲೆ ಕುಳಿತು ವ್ಯವಹಾರವನ್ನು ಮಾಡ್ತಾ ಇದ್ದಾನೆ ಪರಮಶಿವಸ್ವರೂಪರಾದ ಸಾಧುಗಳು ಬಂದು ವೇದಾದಿಗಳ ಬೋಧನೆಯನ್ನು ಎಷ್ಟು ವಿಧವಾಗಿ ಬಣ್ಣಿಸಿದರೂ ಕಿವಿಗೊಡದೆ ಪರಮಪ್ರಸಾದ ರೂಪವಾಗಿ ಅವರು ಅನುಗ್ರಹಿಸುವ ತತ್ವಗಳೆಂಬ ಸಂತಾನ ವೃಕ್ಷದ ಹೂಗಳ ಮಾಲಿಕೆಯನ್ನು ಕೂಡ ಅತ್ತ ಎಸೆಯುತ್ತಾರೆ ಕಿತ್ತೆಸೀತಾರೆ ದೊಡ್ಡವರ ಶಾಪೋಲದ ಮತ್ತೆಯನ್ನು ತಟ್ಟಬೇಕು ವಿಷಯ ಸ್ವಾರ್ಥತೆಯ ಭೋಗದಿಂದ ಯಾವಾಗಲೂ ಸುಖವೇ ಆಗುತ್ತಿದ್ದರೆ ಮನುಷ್ಯನು ತನ್ನ ಹಿತವನ್ನು ಎಂದಿಗೂ ಬಯಸುತ್ತಿರಲಿಲ್ಲ ವಶಿಷ್ಠಾದಿಗಳು ಹೇಳುವ ಮಾತನ್ನೂ ಕಡೆಗಣಿಸಿದ ಇಂದ್ರದಂತೆ ಗುರು ಗುರುಶಾಸ್ತ್ರಗಳ ಸದ್ಬೋಧಿಯನ್ನು ಲೆಕ್ಕಿಸದೇ ಇದ್ದು ಕೊನಿಗೆ ಅಧೋಗತಿಗೆ ಇಳಿದು ಬಿಡುತ್ತಿದ್ದ ಆದರೆ ಪರಮ ಕರುಣ ಕರುಣಾಮಯನಾದ ಭಗವಂತನು ತನ್ನ ಪೂರ್ಣವಾದ ಸೃಷ್ಟಿಯಲ್ಲಿ ಇಂತಹ ಅನರ್ಥಕ್ಕೆ ಅವಕಾಶ ಕೊಡ್ತಾನೆ ಕೊಡ್ತಾನೋ ಇಲ್ಲ ಆದ್ದರಿಂದ ಸ್ವಾರ್ಥತೆಯಿಂದ ಮನುಷ್ಯನು ಮಾಡಿದ ಭೋಗಕ್ಕೆ ಇಂದ್ರಿಯಗಳು ಬೇಗ ಸವೆದು ಬೇನೆಯಲ್ಲಿ ಬೀಳುವಂತೆ ಆ ದಯಾಮಯನ ನಿಯಮಿಸಿದ್ದಾನೆ ಇಂತಹ ಕಾಲದಲ್ಲಿ ಎದುರಿಗೆ ವಿಷಯಗಳಿದ್ದರೂ ಮನುಷ್ಯನಿಗೆ ಅವುಗಳಲ್ಲಿ ಸಾರವೇ ತೋರುವುದಿಲ್ಲ ಹೀಗೆ ಆಗಾಗ ವ್ಯಥಪಡುತ್ತಿರುವಂತಹ ಜೀವನು ಕೊನೆಗೆ ಬೇಸತ್ತು ತನ್ನ ಹೃದಯ ಗಮನದಲ್ಲೇ ಕುಳಿತು ಸದ್ಬೋಧೆಯನ್ನು ಹೇಳುವುದಕ್ಕೆ ಸಿದ್ಧನಾಗಿರುವ ಚತುರ್ಮುಖ ಬ್ರಹ್ಮನಂತೆ ಇರುವ ಒಳ್ಳೆಯ ಮನಸ್ಸಿಗೆ ಕಿವಿ ಕೊಡುತ್ತಾನೆ ಆಗ ಆ ಶುಭ ಮನಸ್ಸೆಂಬ ಬ್ರಹ್ಮನು ಪರಮ ಪುರುಷಾರ್ಥಕ್ಕೆ ಸಕಲ ಪ್ರಾಣಿಗಳ ಅಂತರ್ಯಾಮಿಯಾಗಿಯೂ ಇರುವ ಶ್ರೀಮನ್ನಾರಾಯಣನನ್ನು ಸ್ತೋತ್ರ ಮಾಡಿ ಈ ಜೀವನವೆಂಬ ಇಂದ್ರನ ಗೋಳನ್ನು ದೂರ ಮಾಡುವಂತೆ ಬೇಡಿಕೊಡ್ತಾನೆ ಆತ್ಮನಲ್ಲಿ ಆದರೆ ಹೀಗೆ ಹೊರಮುಖನಾಗಿರುವ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಸೆಳೆದುಕೊಂಡು ಒಳಮುಖದಿಂದ ಸದ್ವಿಚಾರಕ್ಕೆ ಒಲಿಯುವುದು ಯಾವಾಗಲೂ ಲಭಿಸೀತೇ ಎಂದಿಗೂ ಲಭಿಸಲಾರದು ಎಲ್ಲಿಯೂ ಸಾವಿರ ಜನಗಳಲ್ಲಿ ಒಬ್ಬನು ಒಳಗಿಣಿಕೆ ನೋಡ್ತಾನೆ ಹಾಗೆ ಒಳಗೆ ನೋಡುವವರಲ್ಲಿ ಎಲ್ಲಿಯೋ ಒಬ್ಬ ಪುಣ್ಯಾತ್ಮನಿಗೆ ತತ್ವವೂ ಗೋಚರವಾಗ್ತದೆ ಮಿಕ್ಕವರಿಗೆಲ್ಲ ಅಂತರ್ಮುಖವಾಗುವುದೆಂದರೆ ಮಹಾಭಯ ಅವರು ಈ ಜಗತ್ತಿನ ಸುಖವೆಲ್ಲಿ ಹಾರಿ ಹೋಗ್ತದೋ ಎಂದು ಹೆದಿರ್ತಾರೆ ಒಳಗೆ ವಿಚಾರ ಮಾಡಿದರೆ ಏನಾದರೂ ತತ್ವ ವಿಚಾರವಿರುವುದು ಇಲ್ಲವೋ ಅಥವಾ ಇದ್ದರೆ ಅದೇನು ನಮಗೆ ಅನುಕೂಲವಾಗಿರುವುದು ಅನನುಕೂಲವಾಗಿರುವುದು ಅಂತೇಳಿ ಸಂಶಯಗ್ರಸ್ತರಾಗಿರ್ತಾರೆ ಆದ್ದರಿಂದಲೇ ಮೇರು ಬರುತ್ತೋ ಹೊರಗೆ ನೋಡುವುದಕ್ಕೆ ಭಯಂಕರವೆಂತಲೂ ಒಳಗೆ ಅತ್ಯಂತ ರಮಣೀಯವಾಗಿರುವುದೆಂತಲೂ ಕಥಾಮುಖದಲ್ಲಿ ವರ್ಣಿಸಿದ್ದ ಹಾಗಾಗಿ ಹೊರಗಿಂದ ಭಯಂಕರವಾಗಿ ಕಾಣ್ತದೆ ಯಾವುದು ಅಂತರ್ಮುಖ ಧ್ಯಾನ ಅದರ ಒಳಗಡೆ ಅತ್ತಿಂತ ರಮಣೀಯ ಇನ್ನೂ ಅದೇ ರೀತಿ ಮೇರು ಬರುತ್ತೂ ಕೂಡ ಹೊರಗಿಂದ ಭಯಂಕರ ಒಳಗೆ ರಮಣಿಯ ಹಾಗಾಗಿ ಅದನ್ನು ಏರಬೇಕಿದ್ರೆ ಸಂಶಯ ಇರಬಾರ್ದು ಹಾಗೂ ಅದರಲ್ಲಿ ತೀವ್ರವಾದ ಮುಕ್ಷುತ್ತೋ ಬೇಕು ವಾಚಕರೇ ಇನ್ನು ಕಥೆಯನ್ನು ಮುಂದಕ್ಕೆ ಸಾಗಿಸಬಹುದಲ್ಲವೇ ಆಗ ಬ್ರಹ್ಮನು ಶ್ರೀಮನ್ನಾರಾಯಣನನ್ನು ಸ್ತೋತ್ರ ಮಾಡಿದನು ಎಂತೆಂದರೆ ಸರ್ವಾತ್ಮನಾಗಿಯೂ ಸರ್ವರಿಗೂ ಒಡೆಯನಾಗಿಯೂ ಅನಂತನಾಗಿಯೂ ಜನ್ಮರಹಿತನಾಗಿಯೂ ನಾಶರಹಿತನಾಗಿಯೂ ಇರುವ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಭೂರಾದಿ ಲೋಕಗಳಿಗೂ ಭೂರ್ ಭುವ ಸ್ವಹ ಮಹ ಜನ ತಪ ಸತ್ಯಂ ಅಂಥೇಳಿ ಏಳು ಲೋಕಗಳು ಭೂ ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹರ್ಲೋಕ ಜನ ಲೋಕ ತಪೋಲೋಕ ಸತ್ಯಲೋಕ ಅಂಥೇಳಿ ಭೂರಾದಿ ಲೋಕಗಳಿಗೂ ಹಾಗೆ ಅದೋ ಲೋಕಗಳಿದೆ ಆತಲ ವಿತಲ ಸುತಲ ತಲಾ ತಲ ರಸತಲ ಮಹಾತಲ ಪಾತಾಲ ಅಂಥೇಳಿ ಏಳು ಕೆಳಗಿನ ಲೋಕಗಳು ಹೀಗೆ ಹದಿನಾಲ್ಕು ಲೋಕಗಳು ಭೂರಾದಿ ಲೋಕಗಳಿಗೂ ನಾನಾ ಬ್ರಹ್ಮಾಂಡಗಳಿಗೂ ಇಂದ್ರಾದಿ ದೇವತೆಗಳಿಗೂ ಆಧಾರನಾಗಿರುವ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಆತನು ಬ್ರಹ್ಮಾಂಡ ಭಾಂಡೋದರನ್ನು ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥನು ಅವನ ಹೊಟ್ಟೆ ಉದರದಲ್ಲಿ ಬ್ರಹ್ಮಾಂಡವೇ ಇದೆ ತಾನೇ ಸ್ವತಂತ್ರನಾಗಿ ಬೆಳಗುತ್ತಿರುವ ಭೇದರಹಿತನಾದ ಸೂಕ್ಷ್ಮನಾದ ಆತ್ಮರುಗಳಿಗಿಂತಲೂ ಸೂಕ್ಷ್ಮನಾಗಿರುವ ಈ ಶ್ರೀಮನ್ನಾರಾಯಣನಿಗೆ ನಮಸ್ಕಾರವು ಎಲ್ಲಕ್ಕೂ ದೊಡ್ಡವಾಗಿರುವ ಭೂಮ್ಯಾದಿ ಮಹಾಭೂತಗಳಿಗಿಂತಲೂ ದೊಡ್ಡವನಾಗಿರುವ ಭಗವಂತನಿಗೆ ನಮಸ್ಕಾರವು ಯಾವಾತ ಅನೋರಣೀಯಾನ್ ಮಹತೋ ಮಹೀಯಾನ್ ಸಣ್ಣದಕ್ಕಿಂತ ಸಣ್ಣದು ದೊಡ್ಡದಕ್ಕಿಂತ ದೊಡ್ಡದು ಅಂತೇಳಿ ಪರಮಾತ್ಮ ಎನ್ನತಕ್ಕಂಥ ತತ್ವ ಯಾವಾತನಲ್ಲಿಯೇ ಎಲ್ಲವೂ ನಿಂತಿರುವುದು ಯಾವಾತನಿಂದಲೇ ಎಲ್ಲವೂ ಹುಟ್ಟಿರುವುದು ಯಾವಾತನೇ ಎಲ್ ಎಲ್ಲವೂ ಆಗಿರುವನು ಶ್ರೇಷ್ಠರಾದವರೆಲ್ಲರಿಗೂ ಯಾವಾತನು ಶ್ರೇಷ್ಠನಾಗಿರುವನು ಅಂತಹ ನಾರಾಯಣಗೆ ನಮಸ್ಕಾರ ಸಹಸ್ರಶೇರಿಷಂದೇವ ಸಹಸ್ರಾಕ್ಷ ವಿಶ್ವ ಸಹಸ್ರಶೇರಿಷಂದೇವ ವಿಶ್ವಾಕ್ಷ ವಿಶ್ವಶಂಭುವಂ ವಿಶ್ವನ್ನಾರಾಯಣಂದೇವಕ್ಷರಂ ಪರಮಂ ಪದಂ ವಿಶ್ವದ ಪರಮ ನಿತ್ಯಂ ವಿಶ್ವನ್ನಾರಾಯಣಂ ಹರಿಂ ವಿಶ್ವಮೇವೇದ ಹರಿ ತದ್ವಿಶ್ವಪಜೀವತಿ ಅಂತ ಹೇಳುವ ನಾರಾಯಣ ಸೂಕ್ತ ಬರ್ತದೆ ಹೀಗೆ ಈ ಶರೀರದಲ್ಲಿ ಶ್ರೇಷ್ಠನೆಂದು ಪ್ರಸಿದ್ಧನಾಗಿರುವ ಪುರುಷನಿಗಿಂತಲೂ ಶ್ರೇಷ್ಠನೆನಿಸಿಕೊಂಡು ಪರಮಾತ್ಮ ಸ್ವರೂಪದಲ್ಲಿರುವ ಯಾವಾತನೇ ಮುಕ್ತಿಯನ್ನು ಬಯಸುವ ಯೋಗಿಗಳು ಯಾವಾಗಲೂ ಧ್ಯಾನ ಮಾಡುತ್ತಿರುವರೋ ಅಂತಹ ಭಗವಂತನಿಗೆ ನಮಸ್ಕಾರ ಯಾವ ಪರಮೇಶ್ವರನಲ್ಲಿ ಸತ್ವ ರಜಸ್ಸು ತಮಸ್ಸು ಎಂಬ ಪ್ರಕೃತಿಯ ಮೂರು ಗುಣಗಳು ಇರುವುದಿಲ್ಲವೋ ಯಾವಾತನ ಶುದ್ಧರಾಗಿರುವವರಿಗೆಲ್ಲರಿಗಿಂತಲೂ ಪರಮಶುದ್ಧನಾಗಿರುವನು ಅಂತಹ ಆದಿಪುರುಷನಿಗೆ ನಮಸ್ಕಾರ ಶುದ್ಧನಾಗಿರುವ ಯಾವಾತನ ಶಕ್ತಿಯು ಕಲೆ ನಿಮಿಷ ಮೂರ್ತ ರೀತಿಯಿಂದಿರುವ ಕಾಲನ ಸೂತ್ರಕ್ಕೆ ಕಟ್ಟು ಬಿದ್ದಿರುವುದಿಲ್ಲವೋ ಅಂತಹ ಶ್ರೀಹರಿಯು ನಮ್ಮಲ್ಲಿ ಪ್ರಸನ್ನನಾಗಲಿ ಯಾವ ಆತನನ್ನು ಪರಮೇಶ್ವರನು ಜನ್ಮರಹಿತನು ಶುದ್ಧನು ಎಂದು ಹೇಳುವುದು ಕೂಡ ಬರಿಯ ಉಪಚಾರದ ಮಾತಾಗುವುದೋ ಅಂತಹ ಸರ್ವ ಆತ್ಮನಾಗಿರುವ ವಿಷ್ಣುವು ನಮ್ಮಲ್ಲಿ ಪ್ರಸನ್ನನಾಗಲಿ ಯಾವ ಆತನು ಕಾರ್ಯರೂಪವಾಗಿಯೂ ಕಾರಣಕ್ಕೆ ಕಾರಣದ ರೂಪವಾಗಿಯೂ ಕಾರ್ಯಕ್ಕೆ ಕಾರ್ಯದ ರೂಪವಾಗಿಯೂ ತಾನೇ ತೋರುಕೊಳ್ಳುತ್ತಿರುವನು ಅಂತಹ ಶ್ರೀಹರಿಯು ನಮಗೆ ನಮ್ಮಲ್ಲಿ ಪ್ರಸನ್ನನಾಗಲಿ ಯಾವನು ತಾನೇ ವಿಷಯಗಳನ್ನು ಭೋಗಿಸುವನಾಗಿಯೂ ಭೋಗಿಸತಕ್ಕ ವಿಷಯಗಳಾಗಿಯೂ ಇರುವನು ಭೋಕ್ತಾರನು ಭೋಗ್ಯನು ಅವನೇ ಅಂತಹ ಯಾವನು ಸೃಷ್ಟಿಸುವವನು ಸೃಷ್ಟಿಸಕ್ಕ ಪ್ರಪಂಚವೂ ತಾನೇ ಆಗಿರುವನು ಸೃಷ್ಟಿಕರ್ತನು ಸೃಷ್ಟ ಆಮೇಲೆ ಸೃಷ್ಟಿ ಎರಡು ಅವನೇ ಅಂತಹ ಪ ಪರಮಾತ್ಮನನ್ನು ನಮಸ್ಕರಿಸ್ತೇನೆ ಅತ್ಯಂತ ಶುದ್ಧವಾಗಿರುವ ಜ್ಞಾನ ಸ್ವರೂಪವಾಗಿರುವ ಜನ್ಮರಹಿತವಾಗಿಯೂ ಮತ್ತೊಂದು ಆಧಾರವನ್ನು ಬಯಸದೇ ಇರುವುದಾಗಿಯೂ ಇಂದ್ರಿಯಗಳಿಗೆ ಗೋಚರವಾಗದ್ದಾಗಿಯೂ ಯಾವ ವಿಕಾರಗಳು ಇಲ್ಲದ್ದಾಗಿರುವ ಶ್ರೀ ಮಹಾವಿಷ್ಣುವಿನ ಪರಮ ಯಾವುದುಂಟೋ ಸ್ಥೂಲವಲ್ಲದೆ ಸೂಕ್ಷ್ಮವೂ ಯಾವ ವಿಶೇಷಣದಿಂದಲೂ ಹೇಳುವುದಕ್ಕೆ ಬಾರದೇ ಇರುವ ಶ್ರೀ ಮಹಾವಿಷ್ಣುವಿನ ಪರಮ ಪದವು ಯಾವುದುಂಟೋ ಅದಕ್ಕೆ ನಮಸ್ಕಾರ ಯಾವಾಗಲೂ ಸಾಧನೆ ಮಾಡುತ್ತಿರುವ ಯೋಗಿಗಳು ಪುಣ್ಯವು ಪಾಪವು ಕ್ಷಯವಾದ ಮೇಲೆ ಯಾವ ಅಕ್ಷಯವಾದ ಚಿಂತಿಸಲು ಶ್ರೀ ಮಹಾವಿಷ್ಣುವಿನ ಪರಮ ಪದವನ್ನು ಪ್ರಣವದಲ್ಲಿ ಕಾಣುವರೋ ಅದಕ್ಕೆ ನಮಸ್ಕಾರವು ದೇವತೆಗಳೇ ಆಗಲಿ ಮುನಿಗಳೇ ಶಂಕರನಾಗಲಿ ಯಾವ ವಿಷ್ಣುವಿನ ಪರಮ ಪದವನ್ನು ಅರಿಯೇವೋ ಅಂತಹ ಪದಕ್ಕೆ ನಮಸ್ಕಾರ ಅಂತೇಳಿ ಚತುರ್ಮುಖ ಬ್ರಹ್ಮ ಸ್ತುತಿ ಮಾಡ್ತಾ ಯಾವ ದೇವನಿಗೆ ಬ್ರಹ್ಮ ವಿಷ್ಣು ಶಿವ ಎಂಬ ಮೂರು ಶಕ್ತಿಗಳಿರುವವೋ ಅಂತಹ ಅನಾದಿ ವಿಷ್ಣುವಿಗೆ ಪರಮ ವಿಷ್ಣುವಿನ ಪರಮಪದಕ್ಕೆ ನಮಸ್ಕಾರ ಎಲೆಯೇ ಸರ್ವೇಶ್ವರನೇ ಸರ್ವಭೂತಗಳಿಗೂ ಆತ್ಮನಾದವನೇ ಸರ್ವನೇ ಸರ್ವಕ್ಕೂ ಆಶ್ರಯನಾದವನೇ ಅಚ್ಯುತನೇ ಪ್ರಸನ್ನನಾಗುವು ಭಕ್ತರಾದ ನಮ್ಮಗಳಿಗೆ ದೃಷ್ಟಿಗೋಚರನಾಗುವು ಹೀಗೆಂದು ಬ್ರಹ್ಮನು ಹೊಗಳುತ್ತಿರುವಲ್ಲಿ ದೇವತೆಗಳು ಎಲ್ಲರೂ ಒಟ್ಟಿಗೆ ಸೇರಿ ನಮಸ್ಕಾರ ಮಾಡಿ ಎಲೆಯೇ ದೇವನೇ ಪ್ರಸನ್ನನಾಗು ನಮ್ಮೆಲ್ಲರಿಗೂ ದೃಷ್ಟಿಗೋಚರನಾಗುವ ಈ ಭಗವಂತನಾದ ಬ್ರಹ್ಮನು ಯಾವ ಪರಮಪದವನ್ನು ಅರಿಯನೋ ಆ ನಿನ್ನ ಸ್ಥಾನಕ್ಕೆ ನಮಸ್ಕರಿಸುತ್ತಲಿದ್ದೇವೆ ಜಗತ್ತಿಗೆಲ್ಲ ಆಶ್ರಯನಾದವನೇ ಅಚ್ಚುತನೇ ನಿನ್ನ ನಮಸ್ಕಾರವು ಎಲೆ ದೇವದೇವನೇ ಸರ್ವಶರಣ್ಯನೇ ಹಿಂದೆ ಆಗಿ ಹೋದ ಮುಂದೆ ಆಗಲಿರುವ ಈಗ ತೋರುತ್ತಿರುವ ಜಗತ್ತಿಗೆಲ್ಲ ಆಧಾರನಾದವನೇ ನಿನ್ನನ್ನು ಶರಣು ಹುಕ್ಕಿದ್ದೇವೆ ಕಾಪಾಡು ಕಾಪಾಡು ಅಂತೇಳಿ ಮೊರೆ ಇಟ್ಟರು ಆಗ ದೇವತೆಗಳು ಋಷಿಗಳು ಬ್ರಹ್ಮನು ಎಂಬ ಭೇದವೇನು ತೋರದೆ ಅವರ ಮನಸ್ಸೆಲ್ಲ ನಾರಾಯಣಮಯವಾಗಿಬಿಟ್ಟಿತ್ತು ಹೀಗೆ ಅವರು ಎಷ್ಟು ಹೊತ್ತು ಸ್ತೋತ್ರ ಮಾಡುತ್ತಿದ್ದರೋ ಅವರಿಗೊಬ್ಬರಿಗೂ ಅರಿವಾಗದೇ ಹೋಯಿತು ನಾರಾಯಣ ಧ್ಯಾನವೆಂಬ ಅಮೃತದ ಕಡಲಿನಲ್ಲಿ ತಾವೆಲ್ಲರೂ ಹಾಯಾಗಿ ತೇಲಾಡುತ್ತಾ ಯಾವ ತಾಪವನ್ನು ಅರಿಯದೇ ಇದ್ದಂತೆ ಅರಿಯದೇ ಇದ್ದಂತೆ ಮಾತ್ರ ಭಾಸವಾಗ್ತಾ ಇದು ಮೂರನೇ ತರಂಗ ಇನ್ನು ನಾಲ್ಕನೇ ತರಂಗವನ್ನು ನಾರಾಯಣ ಪ್ರತ್ಯಕ್ಷಣ ಆಗತಕ್ಕಂಥದ್ದು ಮತ್ತು ನಾರಾಯಣಗೇನಪ್ಪಣೆ ಮಾಡ್ತಾನೆ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಅಂತೇಳಿ ಹೇಳತಕ್ಕಂಥ ವಿಚಾರವನ್ನು ನಾಳೆ ದಿವಸ ನೋಡೋಣ ಇದು ಸಮುದ್ರ ಮಥನ ರಹಸ್ಯ ಅರ್ಥದೊಡನೆ ಶ್ರೀ ಶ್ರೀ ಸಚ್ಚಿದಾನಂದ ಕೃತಿ ಮೇರು ಕೃತಿ ಹರೇರಾಮ ಶ್ರೀಸಚ್ಚಿದಂದರ್ಪಿತಮಸ್ತು ಓಂ ತತ್